ಮೂಲ ಆಧಾರನಾಗಿರುವ ಭಗವಂತನನ್ನು ತಿಳ್ಕೊ ಅರ್ಜುನ ಅಂದ ತಿಳ್ಕೊಳ್ಬೇಕಾದ್ರೆ ಮೊದಲು ಏನು ಮಾಡಬೇಕು ಅಂತ ಕೇಳಿದ ಅರ್ಜುನ ಕೃಷ್ಣ ಉತ್ತರ ಕೊಟ್ಟ ತಮೇವಚ ಆದ್ಯಂ ಪುರುಷಂ ಪ್ರಪದ್ಯೇತ ಅಂತ ಉತ್ತರ ಕೊಟ್ಟ ಮೊದಲು ಅವನಿಗೆ ಶರಣು ಬ ಯಾರನ್ನು ತಿಳ್ಕೊಳ್ತೀಯೋ ಅವನಿಗೆ ಶರಣು ಬಂದ ಯಾಕೆ ಅಂತ ಕೇಳಿದರೆ ಅದಕ್ಕು ತರ ಕೃಷ್ಣ ಮೊದಲೇ ಹೇಳಿದ್ದಾನೆ ಗೊಂದಲದಿಂದ ಬಿಡುಗಡೆಗೊಳ್ಳಬೇಕು ಪುನಃ ಗೊಂದಲಕ್ಕೆ ಬರಬಾರದು ಅದಕ್ಕೋಸ್ಕರ ಪುನಃ ಆ ರೀತಿಯ ಆ ರೀತಿಯ ಗೊಂದಲ ಅಲ್ಲ ಯಾವ ಗೊಂದಲನ್ನೂ ಮತ್ತೆ ಪುನಃ ಬರಬಾರ್ದು ನಮ್ಮ ಬಳಿಗೆ ಅದಕ್ಕೋಸ್ಕರ ಆದ್ದರಿಂದಲೇ ನಾನು ನಿನಗೆ ಹೇಳುವುದು ಅವನನ್ನು ಶರಣು ಬಾಂಧವ ಇಷ್ಟೇ ಹೇಳ್ತಾ ಇಲ್ಲ ಪುರುಷ ಎಂಬ ಹೆಸರು ಉಳ್ಳ ಅವನನ್ನು ಶರಣು ಬಾ ಅಂತ ನಿನಗೆ ಹೇಳ್ತಾ ಇದ್ದೇನೆ ಅಲ್ಲಿ ಕೃಷ್ಣ ಸ್ಪಷ್ಟ ಚಿತ್ರಣ ಕೊಡ್ತಾನೆ ತಮೇವಜ ಆದ್ಯಂ ಪುರುಷ ಪ್ರಪಂಚ ಅಂತ ಪುರುಷ ನಾಮಕ ಭಗವಂತನಿಗೆ ಶರಣು ಬದು ಯಾಕೆ ಅವನನ್ನು ಪುರುಷ ಎಂಬ ಶಬ್ದದಿಂದಲೇ ಕರೆದ್ದು ನಮಗೆ ಏನು ಬೇಕೋ ಅದು ಕೊಡುವವ ಪುರುಷ ಆದ್ದರಿಂದ ಪುರುಷ ಅಂತ ಹೆಸರಿನಿಂದ ಅವನನ್ನು ಕರಿ ಅವನಿಗೆ ಶರಣುಗಳು ಏನು ಬೇಕು ನಮಗೆ ನಮಗೆ ದೊಡ್ಡದು ಬೇಕು ದೊಡ್ಡದು ಕೊಡುವವರು ಬೇಕು ಪುರು ಅಂದರೆ ಭಾರೀ ದೊಡತು ಅಂತ ಅರ್ಥ ಶ ಅಂದರೆ ಶಣು ದಾನೆ ದಾನ ಮಾಡುವವ ಅಂತ ಅರ್ಥ ಪುರುಷ ಅಂದರೆ ದೊಡ್ಡದ್ದನ್ನು ದಾನ ಮಾಡುವವ ಅಂತ ಅರ್ಥ ಅದ್ರದ್ದು ಅವನನ್ನು ಪುರುಷ ಅಂತ ಕರ್ತವೆ ನಮಗೆ ಯಾವುದು ಬೇಕೋ ಆ ಘಾಟಿಯಿಂದ ಯಾರಿಂದ ಬೇಕೋ ಅವನನ್ನು ಆ ಘಾಟಿಯಿಂದ ಹೊಗಳಬೇಕಂತೆ ಈ ವಸ್ತು ತುಂಬ ಚೆನ್ನಾಗಿ ಒಳ್ಳೇದುಂಟಲ್ಲ ಇದು ಎಲ್ಲಿ ತಗೊಂಡ್ರಿ ಅಂತ ನಾನು ನಿಮ್ಮ ಹತ್ರ ಅದರ ಅರ್ಥ ಏನು ಗೊತ್ತಾ ಕೊಡ್ತೀನಿ ನಾನು ಅದನ್ನು ಪುನಃ ನಿಮ್ಮ ಹತ್ರ ಪ್ರತ್ಯೇಕ ಕೇಳಬೇಕಾಗಿಲ್ಲ ಕೊಡ್ತೀರ ಅಂತ ಕೇಳಬೇಕಾಗಿಲ್ಲ ತುಂಬ ಚೆಂದ ಉಂಟು ಅಂತಂದರೆ ಅದು ಕೊಡಿ ಅಂತ ಅರ್ಥ ಸ್ವಾಮಿ ಉಪನ್ಯಾಸ ತುಂಬ ಚೆನ್ನಾಗಿ ಆಗುತ್ತೆ ಅಂದರೆ ಏನರ್ಥ ಇನ್ನೂ ಸ್ವಲ್ಪ ಮಾಡಿತ್ರ ಗ್ರಹಚಾರ ಏನು ಮಾಡೋದು ಒಂದು ಗಂಟೆಗಿಂತ ಜಾಸ್ತಿ ಮಾಡಲಿಕ್ಕಾಗೋಲ್ಲ ಆ ಕಿರಿಯವರು ನಿತ್ಯ ಬೊಬ್ಬೆ ಹೊಡಿತಾನೇ ಇದ್ದಾರೆ ಸ್ವಾಮಿ ಹದಿನೆಂಟು ದಿವಸ ಅದರಲ್ಲಿ ಹನ್ನೆರಡು ದಿವಸ ಹೋಗಿದೆ ಅದನ್ನು ಸೇರಿಸಿ ಮಾಡಿ ಅಂತಂದ್ರು ಅದಕ್ಕೆ ನಾನಂದಿನ ಬರುವ ವರ್ಷನೂ ಮಾಡಬೇಕು ಅದರಿಂದ ಒಂದೊಂದೇ ಗಂಟೆ ಮಾಡುತ್ತೇನೆ ಇದರ ಇದು ನಮ್ಮ ನಿಮ್ಮೆಲ್ಲರ ಕ್ರಮ ಅಲ್ವೋ ಯಾವುದನ್ನು ಚಂದ ಉಂಟು ಅಂತ ಎಲ್ಲ ಕಡೆಯೂ ಅಲ್ಲ ಬೆಡಿತಿರ್ಲಿಕ್ಕೆ ಹೋಗಬೇಡಿ ಯಾವುದನ್ನು ಚಂದ ಉಂಟು ಅಂತ ಹೇಳ್ತೇವೋ ಅದು ಸಾಮಾನ್ಯವಾಗಿ ನಮಗೆ ಬೇಕು ಅಂತ ಅರ್ಥ ತಾನೆ ದೇವರಿಂದ ನಮಗೆ ಏನು ಬೇಕು ತುಂಬ ದೊಡ್ಡದಾಗಿರತಕ್ಕಂಥ ವಸ್ತು ಬೇಕು ಏನದು ತುಂಬ ದೊಡ್ಡ ವಸ್ತು ಅಂತಂದರೆ ಮಾನಸಿಕ ನೆಮ್ಮದಿ ಮತ್ತೇನೂ ಅಲ್ಲ ಈ ಗೊಂದಲದಿಂದ ಬಿಡುಗಡೆ ತಿರುಗಿ ಗೊಂದಲಕ್ಕೆ ಬಾರದಿರುವಿಕೆ ಅದಕ್ಕಾಗಿ ಉತ್ತಮವಾಗಿರತಕ್ಕಂಥ ಇದ್ದದ್ರಲ್ಲಿ ದೊಡ್ಡದು ಏನು ಸುಖ ಆ ಸುಖವನ್ನು ಕೊಡುವವನು ಪೂರುಷ ಶಬ್ದದ ಅರ್ಥ ಪುರು ಸನೋತಿ ಇತಿ ಪೂರುಷ ಸನೋತಿ ಅಂದರೆ ದದಾತಿ ಪುರು ಅಂದರೆ ದೊಡ್ಡದ್ದನ್ನು ದದಾತಿ ಕೊಡುವವ ಆದ್ದರಿಂದ ಪುರುಷ ಎಷ್ಟು ಚೆನ್ನಾಗಿ ಉಂಟು ಗೊತ್ತಾ ಈ ಶಬ್ದದ ಅರ್ಥ ಪ್ರಾಯಶಃ ಬೇರೆ ಜಾತಿಯಲ್ಲಿ ಈ ಶಬ್ದ ಭಾಳ ಬ್ರಾಹ್ಮಣರ ತುಳುವಲ್ಲಿ ಈ ಶಬ್ದ ಚಾಲ್ತಿಯಲ್ಲಿ ಉಂಟು ಏನು ಹೇಳ್ತೇವೆ ಗೊತ್ತಾ ನಾವು ದಂಪತಿಗಳನ್ನು ಬ್ರಾಹ್ಮಣರ ಭಾಷೆಯಲ್ಲಿ ಪುರುಷೇ ರಾಮಣಿ ಅಂತ ಕರೀತೇವೆ ತುಳುವಿನಲ್ಲಿ ಖಂಡನೆ ಬಡದಿ ಎಂದು ಕರೀತಾರೆ ಸಂಸ್ಕೃತದಲ್ಲಿ ಪತಿ ಪತ್ನಿ ಅಂತ ಕರೀತಾರೆ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಎಲ್ಲದಕ್ಕೂ ಅರ್ಥ ಉಂಟು ಇವನನ್ನು ಇವಳು ರಮಯತೆ ಆದ್ದರಿಂದ ರಾಮಣಿ ಅಷ್ಟೇ ತಾನೇ ನೆಮ್ಮದಿ ಪಡಿಸ್ತಾಳೆ ಅವನನ್ನು ಆದ್ದರಿಂದ ಬಗೆ ಬಗೆಯ ಅಡಿಗೆ ತಿಂಡಿ ತೀರ್ಥ ಅವನು ಕಚೇರಿಯಿಂದ ಮನೆಗೆ ಬರುವಾಗ ಮನೆಯಲ್ಲಿ ಇರುವುದು ಇತ್ಯಾದಿಗಳ ಮೂಲಕ ಅವನನ್ನು ತೃಪ್ತಿಪಡಿಸುವುದರಿಂದ ಇವಳನ್ನು ಏನು ಹೆಸರು ರಾಮಣಿ ಅಂತ ಕರೆದ್ರು ರಮಯತೀತಿ ರಾಮಣಿ ಅಂತ ಕರೆದ್ರು ಇವನನ್ನು ಏನು ಅಂತ ಕರೀತಾರೆ ಪುರುಷ ಅಂತ ಕರೀತಾರೆ ಅರ್ಥ ಆಯಿತಲ್ಲ ಎಲ್ಲರಿಗೂ ದಾಂಪತ್ಯ ಜೀವನಕ್ಕೆ ಕಾಲಿಡುವುದೇ ವಂಶದ ಅಭಿವೃದ್ಧಿಗೋಸ್ಕರ ನಮ್ಮ ವಂಶವನ್ನು ನಮ್ಮಲ್ಲೇ ನಿಲ್ಲಿಸುವ ಅಧಿಕಾರ ನಮಗಿಲ್ಲ ಮಹಾಭಾರತದ ಈ ವಿಷಯದಲ್ಲಿಂದು ಕಥೆನೇ ಬರುತ್ತಲ್ಲ ಜರತ್ಕಾರುವಿನ ಕಥೆಯಂತಲೇ ಒಂದು ಬರುತ್ತಲ್ಲ ಮಹಾಭಾರತದಲ್ಲಿ ಹಾಗಾದರೆ ನಮ್ಮ ವಂಶ ಮುಂದುವರಿಯಬೇಕು ಅಂತಾದರೆ ನಾವು ದಾಂಪತ್ಯ ಜೀವನಕ್ಕೆ ಪ್ರವೇಶ ಮಾಡಬೇಕು ಪ್ರವೇಶ ಮಾಡಿದ ಕ್ಷಣಕ್ಕೆ ವಂಶ ಮುಂದುವರಿಯಲಿಲ್ಲ ಮತ್ತೆ ಕೈ ಹಿಡಿದವ ತಾನು ಇವಳಿಗೆ ದಾನ ಮಾಡಬೇಕು ಇವ ಮಾಡುವಷ್ಟು ದಾನವನ್ನು ಅಪ್ಪಮ್ಮನೂ ಮಾಡುವಲ್ಲ ಅತ್ತೆ ಮಾವಂತಿರು ಮಾಡುವಲ್ಲ ಆದ್ದರಿಂದ ಗಂಡನ ಹೆಸರು ಪುರುಷ ಪುರು ಸನೋತಿ ದೇವರನ್ನು ಚಿಂತನೆ ಮಾಡೋಣ ಲಗ್ನದ ದಿವಸ ಲಗ್ನ ಮಂಟಪದಲ್ಲಿ ಕೈ ಹಿಡಿದಿರತಕ್ಕಂಥ ಪತಿಯಲ್ಲಿ ಇರತಕ್ಕಂಥ ಭಗವಂತನನ್ನು ಪುರುಷ ಎನ್ನುವ ಶಬ್ದದಿಂದ ಉಪಾಸನೆ ಮಾಡೋಣ ನಮ್ಮ ವಂಶ ಮುಂದುವರಿಯಲಿಕ್ಕೆ ಬೇಕಾಗಿರತಕ್ಕಂಥ ಗರ್ಭಗಾನ ಅವನಿಂದ ಆಗುತ್ತೆ ಅಂತಾರೆ ಕುರು ಈ ಗಂಡನ ದೇಹದಲ್ಲಿ ಭಗವಂತ ಜೀವನ ನಿಟ್ಟಿರ್ತಾನ ವಂಶಾಭಿವೃದ್ಧಿಗೆ ಬೇಕಾಗಿರತಕ್ಕಂಥ ಚೇತನವನ್ನು ಗಂಡನ ದೇಹದಲ್ಲಿ ಭಗವಂತ ಇಟ್ಟಿರ್ತಾನ ಅಲ್ಲಿಂದ ಎಲ್ಲಿಗೆ ಬರಬೇಕು ಹೆಂಡತಿ ದೇಹಕ್ಕೆ ಬರಬೇಕಲ್ಲ ಪತ್ನಿ ದೇಹಕ್ಕೆ ಬರಬೇಕಲ್ಲ ಆದ್ರೆ ಜನ್ಮಾಂತರದ ಪ್ರಾರಂಭವೂನು ಎಷ್ಟೋ ಸಂದರ್ಭದಲ್ಲಿ ಆಗೋಲ್ಲ ನಮ್ಮ ವಂಶ ಬೆಳೆಯೋ ಅಲ್ಲ ಯಾಕೆ ಭಗವಂತನನ್ನು ಪುರುಷ ಎನ್ನುವ ಶಬ್ದದಿಂದ ಉಪಾಸನೆ ಮಾಡಿಲ್ಲ ಕಾಣುತ್ತೆ ಆದ್ರಿಂದ ಪುರು ಸನೋತಿ ಪುರುಷ ನಿಮ್ಗೆ ಎಣಿಸ್ತೀರಿ ಬ್ರಾಹ್ಮಣರ ಭಾಷೆ ಇದ್ದು ಪುರುಷೇ ರಾಮಣಿ ಅಂತ ಹೇಳಿಬಿಟ್ಟರು ಸ್ವಾಮಿಗಳು ನಮ್ದು ತುಳಿನಲ್ಲಿ ಕಂಡನೆ ಬೊಡದಿ ಅಂತ ಉಂಟಲ್ಲ ಆದ್ರೆ ಅರ್ಥ ಹೇಳೋದಿಲ್ವ ಸ್ವಾಮಿ ಅಂತ ಯಾರು ಕೇಳ ಅದಕ್ಕೂ ಅರ್ಥ ಹೇಳೋಣ ಲಗ್ನ ಆಗುವ ತನಕ ಏನೇನೇನೇನೋ ಮಾಡ್ತಿದ್ದ ಲಗ್ನ ಆದ್ಮೇಲೆ ಇವ ಅಂತಿನ ಮಾತಮ್ಮ ಏನು ಬುಡ್ಕೋದ ಅಲ್ಲಿನ ಬಡೇದೇ ತುಳು ತುಳುವರೆಗೆ ಚೆನ್ನಾಗಿ ಅರ್ಥ ಲಗ್ನ ಆದ್ಮೇಲೆ ಮತ್ತೆ ಹಾಗೆಲ್ಲ ಖುಷಿ ಬಂದಂತೆ ಇರಲಿಕ್ಕಿಲ್ಲ ಕಟ್ಟುಪಾಡು ಉಂಟು ಹೇಳುವವರು ಕೇಳುವವರು ಇದ್ದಾರೆ ಸ್ವಲ್ಪ ತಡಾಗಿ ಬಂದರೂ ಕೂಡ ದಾನ ಅಂತ ಕೇಳುವವರು ಇದ್ದಾರೆ ಹಾಗಾದ್ರೆ ಬೇಡದ್ದನ್ನು ಮಾಡಲಿಕ್ಕೆ ಯಾರು ಬಿಡುವುದಿಲ್ಲವೋ ಅವಳ ಹೆಸರೇ ಒಡೆದಿ ಅಂತೇಳಿ ಆದರೂ ಕೂಡ ಅವಳ ಕಣ್ಣು ತಪ್ಪಿಸಿ ಕಂಡು ಕಂಡು ಮಾಡುವುದಕ್ಕೆ ಕಣ್ಣೆ ಚೆನ್ನಾಗಿಂಟಲ್ಲ ಹಿರಿಯರು ಕೊಟ್ಟಿರತಕ್ಕಂಥ ಶಬ್ದದ ಅರ್ಥ ಅದಕ್ಕಂದು ಸಂಸ್ಕೃತದ ಹಿನ್ನೆಲೆ ತಂದುಕೊ ಪ್ರತಿಯೊಂದು ಶಬ್ದಕ್ಕೂ ಕೂಡ ಅರ್ಥ ಕೊಡ್ಲಿಕ್ಕೆ ಬರುತ್ತೆ ಅಕ್ಷಿತ್ವ ಶಬ್ದವನ್ನು ಛೇದನೆ ಮಾಡಲಿಕ್ಕೆ ಬರುತ್ತೆ ಶಬ್ದವನ್ನು ವಿಮರ್ಶೆ ಮಾಡಲಿಕ್ಕೆ ಬರುತ್ತೆ ಹಾಗಾದ್ರೆ ಪತಿಯಲ್ಲಿ ಭಗವಂತನನ್ನು ಪೂರುಷ ಎನ್ನುವ ಶಬ್ದದಿಂದ ಉಪಾಸನೆ ಮಾಡೋಣ ಅರ್ಜುನ ಗೊಂದಲಕ್ಕೆ ಬಿದ್ದಿದ್ಯಾ ಯುದ್ಧ ಮಾಡಬೇಕೋ ಬಿಡಬೇಕು ಅನ್ನೋ ತೋಚುತ್ತಾ ಇಲ್ವೋ ಯುದ್ಧ ಮಾಡಿದ್ರು ಕೂಡ ಯಾರ್ಯಾರನ್ನು ಕೊಂದು ಕಟ್ಟಿರತಕ್ಕಂಥ ಸಾಮ್ರಾಜ್ಯ ಅಂತ ಭಯದಲ್ಲಿ ಬಿದ್ದಿದ್ಯಾ ಆದರೂ ಕೂಡ ನಿನಗೆ ಏನು ಬೇಕು ಸುಖ ಬೇಕು ಅಂತ ಅಪೇಕ್ಷೆ ಪಡ್ತಿದ್ಯಾ ನಿವೃತ್ತಿಯಾಗಿ ನೆಮ್ಮದಿಯ ಜೀವನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀಯ ಆದ್ಯಂ ಪುರುಷಂ ಪ್ರಪದ್ಯೇ ಭಗವಂತನನ್ನು ಪುರುಷ ಎಂಬ ಶಬ್ದದಿಂದ ಉಚ್ಚಾರಣೆ ಮಾಡಿ ಅವನಿಗೆ ಶರಣುಬ ಶರಣಬ ಶಬ್ದದ ಅರ್ಥ ಗೊತ್ತು ತಾನೇ ಶರಣು ಬಾ ಅನ್ನೋದು ಬಿಟ್ಟು ನಮ್ಮಲ್ಲಿ ಸಾಮಾನ್ಯವಾಗಿ ಏನರ್ಥ ಉಂಟು ಅಂದರೆ ಶರಣಬ ಅಂದರೆ ನಮಸ್ಕಾರ ಮಾಡುವ ಇದೊಂದು ಸಾಮಾನ್ಯವಾದ ಅರ್ಥ ಶರಣ ಶಬ್ದಕ್ಕೆ ಅರ್ಥ ಏನು ಗೊತ್ತಾ ಮನೆ ಎಂತರ್ಥ ದೇವರಿಗೆ ನೀನು ಶರಣು ಬ ದೇವರಿಗೆ ನೀನು ಮನೆಯಾಗಿ ಬ ಮನೆಯಲ್ಲಿ ಯಾರಿಗೆ ಮನೆ ದೇವರಿಗೆ ಮನೆ ಯಾರು ಮನೆ ನಾನು ಮನೆ ನಾವೆಲ್ಲರೂ ಭಗವಂತನಿಗೆ ಮನೆಯಾಗಿ ಇರುವುದೇ ದೇವರಿಗೆ ಶರಣು ಬರುವುದು ಅಂತಂದ್ರೆ ಶರಣ ಶಬ್ದಕ್ಕೆ ಮನೆ ಅಂತ ನಮ್ಮಲ್ಲಿ ಶರಣರು ಅಂತಾರಲ್ಲ ಏನರ್ಥ ಶರಣ ಶಬ್ದಕ್ಕೆ ಆಶ್ರಯ ದಾತ ಅಂತರ್ಥ ನಮಗೆ ಮನೆಯ ಸ್ಥಾನದಲ್ಲಿರುವವ ಅಂತರ್ಥ ಅದು ಬಿಟ್ಟು ಶರಣ ಶಬ್ದಕ್ಕೆ ನಮಸ್ಕಾರ ಅಂತಲೇ ಅರ್ಥ ಮಾಡಿದ್ರೆ ನಾನು ದ್ವಾದಶ ಸ್ತೋತ್ರದ ಒಂದು ಶ್ಲೋಕ ಹೇಳ್ತೇನೆ ಗೊಂದಲಕ್ಕೆ ಬೀಳ್ತೀರ ಆಚಾರ್ಯ ಬುದ್ಧರು ದೇವರ ಹತ್ರ ಹೇಳ್ತಾ ಇದ್ದಾರೆ ಶುಭ ತಮ ಕಥಾಶಯ ಪರಮ ಸದೋದಿನ ಕಾರಣ ರಮ ರಮ ರಮಣ ಸುಲಲಿಂದ ತನುವರ ವರದ ಮಹಾಬಲ ಯದುವರ ಪಾರ್ಥಪ ಭವ ಮಮ ಶರಣ ನನಗೆ ಶರಣ ಬುಂಟು ಆಚಾರ್ಯ ಮಧ್ಯರು ದೇವರತ್ರ ಹೇಳತಕ್ಕಂತಹ ಮಾತು ಕೋಮಲವಾದ ಶರೀರವುಳ್ಳವನೇ ಪಾರ್ಥರನ್ನು ಕಾಯ್ದವನೇ ಯದುಕುಲಕ್ಕೆ ತಿಲಕದಂತೆ ಇರುವವನೇ ಮಮ ಶರಣಂ ಭವ ಭವ ಮಮ ಶರಣಂ ಭವ ಅಂದ್ರೆ ಆಗು ಶರಣಂ ಅಂದ್ರೆ ಏನರ್ಥ ನಿಮ್ಮಲ್ಲಿ ನಮಸ್ಕಾರ ಅಂತ ಅರ್ಥನಾ ಭವ ಮಮ ಶರಣ ನನಗೆ ನಮಸ್ಕಾರ ಮಾಡುವ ನಾವು ಏನು ಮಧ್ವರು ದೇವರ ಹತ್ರ ಹೇಳುವ ಮಾತಾ ಇದು ಹಾಗಾದ್ರೆ ಏನರ್ಥ ಶರಣ ಶಬ್ದಕ್ಕೆ ಮನೆ ಅಂತ ಅರ್ಥ ಮಧ್ವರು ದೇವರತ್ರ ಹೇಳ್ತಾ ಇದ್ದಾರೆ ಎಲ್ಲೋ ಕೃಷ್ಣನೇ ನನಗೆ ಶರಣ ಆಗು ಯನಗೆ ಮನೆ ಆಗು ಯನಗೆ ದೇವರು ಮನೆ ಆದ್ರೆ ನಾವು ಎಲ್ಲಿರ್ಬೇಕು ಯಾವಾಗಲೂ ಮನೆಯಲ್ಲೇ ಇರ್ಬೇಕಾ ನಮಗೆ ಮನೆ ಆಗುವ ಯಾರು ದೇವರು ನಮಗೆ ಮನೆ ಆಗು ಅಂತ ಹೇಳಿಬಿಟ್ರೆ ನಾವು ಎಲ್ಲಿರ್ಬೇಕು ದೇವರಲ್ಲಿರಬೇಕು ಹಾಗಾದ್ರೆ ನಾವು ದೇವರಿಗೆ ಮನೆ ದೇವರು ನಮಗೆ ಮನೆ ಇಲ್ಲಿರತಕ್ಕಂತಹದ್ದು ಎಲ್ಲವೂ ಸುಮ್ಮನೆ ಇದೊಂದು ಕಟ್ಟಿಕೊಂಡಿರ್ತೇವಲ್ಲ ಅದರಲ್ಲಿ ನಾವು ಇರೋ ಅಲ್ಲ ದೇವರ ಗೂಡು ಇಟ್ಟಿಲ್ಲ ನಾವು ಯಾಕೆ ಇರೋ ಅಲ್ಲ ಕಚೇರಿ ಕೆಲಸ ನಿಮಿಷದಿಂದ ರಸ್ತೆಯಲ್ಲಿ ಇಳ್ದೆವು ಅಂತಂದ್ರೆ ನಮ್ಮ ಅರ್ಥ ಜೀವನ ರಸ್ತೆಯಲ್ಲೇ ಹೊತ್ತು ಹಿಂದಿನ ಕಾಲದಲ್ಲಿ ಪ್ರಹ್ಲಾದ ಏನು ಹೇಳಿದ್ದ ಅಂತಂದ್ರೆ ನೂರು ವರ್ಷದ ಆಯುಷ್ಯದಲ್ಲಿ ಐವತ್ತು ವರ್ಷ ನಿದ್ರೆಯಲ್ಲಿ ಹೋಯಿತು ಅಂತ ಪ್ರಹ್ಲಾದೊಂದು ಮಾತು ಹೇಳಿದ್ದ ಈಗ ಸ್ವಲ್ಪ ಬದಲಾಯಿಸಿದೇನು ಅಂತಂದ್ರೆ ನೂರು ವರ್ಷದ ಆಯುಷ್ಯದಲ್ಲಿ ಐವತ್ತು ವರ್ಷ ರಸ್ತೆಯಲ್ಲೇ ಹೋಯಿತು ಅಂತ ಈಗ ಬದಲಿಸಿದ್ದಂತೆ ಯಾಕೆ ಅಂತಂದರೆ ರಸ್ತೆಗೆ ಏಳದ್ದ ಅಂತಂದ್ರೆ ವಾಹನಗಳ ಜಂಜಾಟದಲ್ಲಿ ಪಕ್ಕ ಅಕ್ಕ ಹೋಗಲಿಕ್ಕೇನೆ ಬರೋಲ್ಲ ಹಾಗಾದರೆ ಮನೆಯಲ್ಲಿ ಇವ ಇಲ್ಲ ದೇವರಗೂಡಂತೂ ಮೊದಲೇ ಇಲ್ಲ ಆ ಮನೆಯಲ್ಲಿ ಹಾಗಾದರೆ ಇವುಗಳೆಲ್ಲ ಸುಮ್ಮನೆ ನಿಜವಾದ ಮನೆ ನಾನು ನಿಜವಾದ ಮನೆ ಅವ ಅವನೊಂದು ಮನೆ ನಾನೊಂದು ಮನೆ ಅದೇ ನಾನು ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಅಂತ ಹೇಳುವಾಗ ನುಡಿಯನ್ನು ಹೇಳುವಾಗ ಈ ಅರ್ಥವನ್ನು ಹೇಳಿದ್ದೆ ಲಕ್ಷ್ಮೀನಾರಾಯಣರ ನನಗೆ ಏನೋ ಹುಡುಗ ಏನು ಓದಿದ್ದಾನೆ ಇದು ಮದುವೆಗೆ ಬಂದವರದ್ದು ಮಾತುಕತೆ ಅಲ್ಲವರು ಓದದಿದ್ರೆ ಇವರೇನು ಓದಿಸುವುದಿಲ್ಲ ಆದರೂ ನಮ್ಮಲ್ಲಿ ಒಂದು ಕ್ರಮ ಉಂಟು ಹುಡುಗ ಏನು ಓದಿದ್ದಾನೆ ಇಂಥಿತಾರೆ ಏನು ಉದ್ಯೋಗ ಉದ್ಯೋಗ ಏನೂ ಇಲ್ಲ ಮತ್ತೆ ಯಾವ ಧೈರ್ಯದಿಂದ ನಿಮ್ಮ ಹುಡುಗಿಯನ್ನು ಅವನಿಗೆ ಕೊಟ್ರಿ ಎಲ್ಲ ಇವರದೇ ವಿ ತಕ್ಷಣ ಏನಂತಾನೆ ಗೊತ್ತಾ ಹುಡುಗಿಯ ತಂದೆ ತಕ್ಷಣ ಏನಂತಾನೆ ಗೊತ್ತಾ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ತಂದು ಬಿಡ್ತಾನೆ ಏನರ್ಥ ಹುಡುಗನಿಗೆ ಲಕ್ಷ್ಮೀನಾರಾಯಣರ ಚರಣವೇ ರಕ್ಷಕ ಆಶ್ರಯದಾರ್ಥ ಎಲ್ಲ ಅದರಲ್ಲಿ ಬಂದು ಬಿಡುತ್ತೋದ ಹಾಗಾದರೆ ಶರಣ ಶಬ್ದಕ್ಕೆ ಮನೆ ಅಂತ ಅರ್ಥ ತಮೇವಚ ಆದ್ಯಂ ಶರಣಂ ಪ್ರಪದ್ಯೆ ಪ್ರಪದ್ಯ ಮೊದಲು ನೀನು ಅವನನ್ನು ಮನೆಯನ್ನಾಗಿ ಮಾಡಿಗೋ ಅವನಿಗೆ ನೀನು ಮನೆಯಾಗಿ ಬ ಮೊದಲಿನ ಮನೆ ಅದು ಅಂತ ಮಾಡಿಗೋ ಆಮೇಲೆ ಬೇರೆ ಮನೆಗಳು ಬಾಕಿ ಏನು ಬೇಕಾದರೂ ಮಾಡಿಕೊ ಆದ್ಯಂ ಮೊದಲಿನ ಮನೆ ತಮೇವಚ ಆದ್ಯಂ ಪುರುಷಂ ಪ್ರಪದ್ಯೆ ಅವನನ್ನು ಮೊದಲಿನ ಮನೆಯನ್ನಾಗಿ ಮಾಡಿಕೋ ಯಾಕೆ ಜಗತ್ತು ಬಂದದ್ದು ಅವನಿಂದ ನಾವು ನೀವು ಎಲ್ಲರೂ ಬಂದ ಅರ್ಜುನ ನೀವೆಲ್ಲರೂ ಬಂದದ್ದು ಅವನಿಂದ ಆದ್ರಿಂದ ಅವನಿಗೆ ಶರಣಭ ಅಲ್ಲಿ ಕೂಡ ಹೇಳುವಾಗ ಏನಂತಾನೆ ಗೊತ್ತಾ ಕೃಷ್ಣ ಪುರಾಣಿ ಪ್ರಸೃತ ಅಂತ ಈ ಜಗತ್ತನ್ನು ತಿಳಿಸಿಕೊಡುವಾಗ ಪುರಾಣಿ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ ಏನು ಪುರಾಣಿ ಅಂತ ಯಾಕೆ ಪುರಾಣಿ ಎನ್ನುವ ಶಬ್ದದಿಂದ ಜಗತ್ತನ್ನು ಯಾಕೆ ಕರೆದ ಪುರುಂಡೇ ಇರುತ್ತೆ ಆದ್ರಿಂದ ಅದಕ್ಕೆ ಆನೆ ಅಂತ ಸಿಗುತ್ತೆ ಒಂದ ಸುಂಡಿಲಾಡಿಸ್ಡು ಇಲ್ಲ ಬಾಲಲು ಗಾಡಿಸುವುದು ಇಲ್ಲ ಕಾಲಲ್ಲಿ ಗಾಡಿಸುವುದು ಏನಾದ್ರೂ ಮಾಡುತ್ತಾ ಆನೆ ಇರುತ್ತದೆ ಸುಮ್ಮನೆ ಕೊಡುವುದು ಪ್ಲೇ ಇಲ್ಲ ಅಂತೆ ಆದ್ರಿಂದ ಅದಕ್ಕೆ ಆನೆ ಅಂತ ಆದ್ರಿಂದ ಈಗ ನಿಮ್ಗೆ ನೆನಪು ಆಯ್ತಲ್ಲ ಕೆಲವು ಸಲ ಓದಿದ್ದು ಬಾಯಲ್ಲಿ ಬರಬೇಕಾದ್ರೆ ಹೀಗೆ ಮಾಡಬೇಕಾಗುತ್ತೆ ಅದಕ್ಕೆ ಹೇಳಿದರು ನನ್ನ ಉಪನ್ಯಾಸ ಅಂತಂದರೆ ಅದು ದೃಶ್ಯಶ್ರಾವ್ಯ ಅದು ನಿಮ್ಗೆ ಕಣ್ಣು ಮುಚ್ಚಿಕೊಂಡೇ ಕೂತು ಅದು ಚೂಕಡಿಸುವುದು ಆಗ್ಬೋದು ಗೊತ್ತಾಗಲಿ ಅದಕ್ಕೆ ನಾನು ಮಧ್ಯೆ ಮಧ್ಯೆ ಮೈಯಲ್ಲೇ ತೋರಿಸಿದೆ ಯಾಕೆ ಸ್ವಲ್ಪ ಕಣ್ಣು ತೆರೀರಿ ನಾನು ಪೂರಾ ಬಾಯಿಯಲ್ಲೇ ಹೇಳ್ತಾ ಇದ್ದರೆ ನಿಮ್ಮಲ್ಲಿ ಚೂಕಡಿಸ್ತಾನೇ ಅದಕ್ಕೆ ನಾನು ಹೀಗೆ ತಂದುಬಿಟ್ಟೆ ಆವಾಗ ಏನಪ್ಪ ಅಂತ ಕಣ್ಣು ತೆರೀತೀನಿ ನಾನು ಇದು ಮಾಡ್ತಿರುವಾಗ ಕಣ್ಣು ತಿ ಉಪನ್ಯಾಸ ಮಾಡಿದ್ರೆ ಮತ್ತೆ ಕೂಡ ಕಣ್ಣು ಮುಚ್ಚಿ ಅದಗ್ರಹಚಾರ್ಯರು ಹಾಗಾದರೆ ಏನು ಆ ಆ ಏನು ಆ ಆನೆ ಯಾಕೆ ಹೆಸರು ಅನ ಚೇಷ್ಟಾಯ ನಮ್ಮಲ್ಲಿ ಹಳ್ಳಿಯಲ್ಲಿ ಈಗಲೂ ಆ ಮಾತು ಚಾರಿಟಿಯಲ್ಲಿ ಉಂಟಲ್ಲ ಏನಾದರೂ ಮೈಯನ್ನು ಹಿಂದೆ ಮುಂದೆ ಮಾಡಿಕೊಂಡು ನಾವೇನಾದರೂ ಮಂತ್ರ ಹಿಡಿಬಿಟ್ರೆ ಅಮ್ಮ ಬೈತಾಳೆ ಏನು ಆನೆ ಹಾಕೋದು ಸ್ವಲ್ಪ ಕಮ್ಮಿ ಮಾಡುವಂತ ಇವತ್ತು ಆನೆ ಹಾಕಿತ್ತು ಈ ಮೈಯನ್ನು ಆಚೆ ಅಳುಗಾಡಿಸುವುದಕ್ಕೇನೆ ಆನೆ ಹಾಗಾದರೆ ಅನ ಆನ ಆನೆ ಪ್ರಾಣ ಎಲ್ಲ ಒಂದೇ ಅನ ಹಣ ಎಲ್ಲ ಒಂದೇ ಹಣ ಅಂದರೆ ಚೇಷ್ಟೆ ಈ ಹಣ ಯಾರ ಹಿಡಿತದಲ್ಲಿ ಉಂಟೋ ಅವನು ಆಣಿ ಅಷ್ಟೆ ಹಣ ಅಂದ್ರೆ ಚೇಷ್ಟೆ ನಮ್ಮ ನಿಮ್ಮೆಲ್ಲರ ಚೇಷ್ಟೆ ಯಾರ ಕೈಯಲ್ಲಿ ಉಂಟೋ ಅವನನ್ನು ಆ ಅಣಿ ಅಂತ ಕರೆಯೋದು ಹೌದಲ್ಲ ನಮ್ಮೆಲ್ಲರ ಚೇಷ್ಟೆ ಯಾರ ಕೈಯಲ್ಲಿ ಇರೋದು ಮುಖ್ಯಪುರಾಣನ ಕೈಯಲ್ಲಿ ಈಗ ಒಳ್ಳೆ ರೀತಿಯಲ್ಲಿ ಏನು ಶ್ವಾಸೋಚ್ಛ್ವಾಸ ಮಾಡುವುದೇನು ನಿಮ್ಮ ಹತ್ರ ಮಾತಾಡ್ತಾ ಇರೋದೇನು ಹಾರಾಡುವುದೇನು ಚೀರಾಡುವುದೇನು ಕುಣಿದಾಡುವುದೇನು ನಾವು ಮಾತಾಡಿದೆವು ಮನೆ ಹೋದೆವು ಮನೆ ಹೋದಾಗ ನಮ್ಮ ಹಿಂದೆನೇ ಸುದ್ದಿ ಬಂದು ಅವ್ರಿಗೆ ಗೊಟಕ್ ಅವಾಗ ನಾವು ಏನು ಕೇಳ್ತೇವೆ ಗೊತ್ತಾ ನಾನು ಈಗ ವ್ರತ್ರ ಮಾತಾಡಿ ಬಂದದ್ದು ಅದು ಹೇಗೆ ಅವರು ಸತ್ರು ಏನು ಸುದ್ದಿ ಕೊಟ್ಟವರು ಸತ್ತು ತೋರಿಸ್ಬೇಕಾ ಹೇಗೆ ಸತ್ರು ಅಂತಂದ್ರೆ ಹಾಗಾದ್ರೆ ಅಷ್ಟ ತನಕ ನಮ್ಮಲ್ಲಿ ಏನು ಚೇಷ್ಟೆಗಳಿತ್ತು ಆ ಚೇಷ್ಟೆ ಯಾರು ಹಿಡಿತಕ್ಕೆ ಬಂತು ಮುಖ್ಯ ಪ್ರಾಣನ ಹಿಡಿತಕ್ಕೆ ಬಂತಲ್ಲ ದೇಹದಲ್ಲಿ ನಾನಾ ರೀತಿಯ ಏರಿಳಿತಗಳಿತ್ತಲ್ಲ ನಾನಾ ರೀತಿಯ ಕೈಕಾಲು ಅಲುಗಾಡಿಸುವುದೆಲ್ಲ ಇತ್ತಲ್ಲ ಆ ಎಲ್ಲ ಹಣಗಳು ಅಂದ್ರೆ ಎಲ್ಲ ರೀತಿಯ ಚೇಷ್ಟೆಗಳು ಯಾರಲ್ಲಿ ಉಂಟೋ ಯಾರ ಹಿಡಿತದಲ್ಲಿ ಉಂಟೋ ಅವನನ್ನು ಆಣಿ ಅಂತ ಕರೆದರು ಅಣ ಉಳ್ಳವ ಆಣಿ ಧನವುಳ್ಳವ ಧನಿ ಅಲ್ವಾ ಗುಣವುಳ್ಳವ ಗುಣಿ ಅಲ್ವಾ ಮತ್ಸರ ಉಳ್ಳವ ಮತ್ಸರಿ ಅಲ್ವ ಅದೇ ರೀತಿಯಲ್ಲಿ ಅಣ ಉಳ್ಳವ ಅಣಿ ಹಣ ಉಳ್ಳವ ಅಣಿ ಅಣಿ ಆಣಿ ಚೆನ್ನಾಗಿ ಹಿಡಿತದಲ್ಲಿದ್ರೆ ಅವರನ್ನು ಆಣಿ ಅಂತ ಕರೆದರು ಹಾಗಾದ್ರೆ ಆಣಿ ಅನ್ನತಕ್ಕಂತಹ ಶಬ್ದದಿಂದ ಶಾಸ್ತ್ರಕಾರರು ಮುಖ್ಯ ಪ್ರಾಣನನ್ನು ಕರೀತಾರೆ ಆಚಾರ್ಯ ಮಧ್ವರನ್ನು ಕರೀತಾರೆ ಹಾಗಾದ್ರೆ ಈಗ ಗೋಡೇಲಿ ನಾವು ಒಂದು ಆಣಿ ಬಡಿಯುವಾಗ ಗೋಡೆಯಲ್ಲಿ ನಾವೊಂದು ಮೊಳೆ ಬಡಿಯುವಾಗ ನಮ್ಮ ಅನುಸಂಧಾನ ಏನಿರಬೇಕು ನಾನು ಯಾವ ಉದ್ದೇಶದಿಂದ ಏನ್ ಮಾಡೋಣ ಹೇಳಿ ಒಂದು ಹೇಳುವಾಗ ಮತ್ತೊಂದು ನೆನಪಾಗುತ್ತೆ ಆದ್ರಿಂದಲೇ ನಮ್ಮಲ್ಲಿ ಕೊನೆಯ ಆಳಿ ಬಡಿದು ಬಿಟ್ಟರೆ ಮುಗಿದು ಗೊತ್ತಾಯ್ತಾ ಯಾವುದಕ್ಕೆ ಬಡಿಯೋದು ಯಾರು ಬಡಿಯೋದು ಅಂತ ಈ ರಾಜಕೀಯ ವ್ಯಕ್ತಿಗಳು ಆವಾಗ ಆವಾಗ ಉಪನ್ಯಾಸ ಮಾಡ್ತಾ ಮಾಡ್ತಾ ಮಧ್ಯೆ ಮಧ್ಯೆ ಹೇಳುವುದು ಆ ಈ ಪೆಟ್ಟಿಗೆಗೆ ಕೊನೆಯ ಮೊಳೆ ಅವ ಬಡಿದು ಬಿಟ್ಟ ಅಂತ ಈಗ ಯಾವ ಪೆಟ್ಟಿಗೆಗೆ ಅಂತ ಅರ್ಥ ಆಯಿತಾ ಶವ ಪೆಟ್ಟಿಗೆಗೆ ಯಾರ ಮತದಲ್ಲಿ ಅಂತೂ ಅರ್ಥ ಆಯಿತಾ ನಮ್ಮನ್ನೆಲ್ಲ ಸುಡುಗಾಡು ಸುಡುವುದು ತಾಕ ಮತ್ತೊಬ್ಬರಲ್ಲಿ ಕೊಂಡೋಗಿ ಹೂಳುವುದು ಅಲ್ಲಿ ಇವರಲ್ಲಿ ಹೂಳುವುದೇ ಆದ್ರೂ ಹೂಡಬೇಕಾದ್ರೆ ಮೊದಲು ಮಾತ್ರ ಒಂದು ಪೆಟ್ಟಿಗೆಯಲ್ಲಿಟ್ಟದಕ್ಕೆಲ್ಲ ಬಾಯಿ ಮುಚ್ಚಿ ಕೊನೆಗೆ ವೈದ್ಯರು ಬಂದು ಪೂರಾ ಅವ್ರದ್ದು ಕೊನೆ ಪ್ರಾಕ್ಟೀಸ್ ಇಲ್ಲಿ ಈ ವೈದ್ಯರು ಅವರನ್ನೆಲ್ಲ ಆಯಿತು ಅಂತ ಅವರು ಘೋಷಣೆ ಮಾಡಿದ್ಮೇಲೆ ಮತ್ತೇನ್ಮಾಡ್ತೇವೆ ಕೊನೆಯ ಆಣಿ ಬಡಿದ್ದೇವೆ ಕೊನೆಯ ಆಣಿ ಬಡಿದ್ರೆ ಆ ಪೆಟ್ಟಿಗೆಯೊಳಗೆ ದದ್ದು ಪೂರಾ ಪೂರಾ ಸ್ತಬ್ಧ ಆಯಿತು ಅಂತ ಅರ್ಥ ಹಾಗಾದ್ರೆ ಅವರಿಗೂ ಕೂಡ ಕೊನೆಯ ಆಣಿ ಬಡೀಲಿಕ್ಕೆ ಬಂದದ್ದು ಪ್ರಾಯಶ ಉಪನಿಷತ್ತಿನಿಂದಲೇ ಕಾಣುತ್ತೆ ಅವರ ಗುರು ಇಲ್ಲಿಗೆ ಬಂದು ಅಧ್ಯಯನ ಮಾಡಿಕೊಂಡು ಹೋಗಿ ಆಣಿ ಬಡಿಯುವಂತ ಇಟ್ಟುಕೊಳ್ಳೋಣ ಮತ್ತೆ ಪುನಃ ಏಳಬಾರ್ದು ಅವ್ರೆ ಆಣಿ ಎಷ್ಟು ಚೆನ್ನಾಗಿ ಈ ಆಣಿ ಹಾಗಾದ್ರೆ ಗೋಣೆ ಗೋಡೆಗೆ ನಾವು ಆಣಿ ಬಡಿಯುವಾಗ ನಮ್ಮ ಚಿಂತನೆ ಹೇಗಿರ್ಬೇಕು ಅಂತಂದ್ರೆ ನಾನು ಯಾವ ಉದ್ದೇಶದಿಂದ ಆಣಿ ಬಡಿತೇನೋ ಆ ವಸ್ತು ಇಲ್ಲಿಂದ ಚಲ್ಲಾಪಿಲಿ ಆಗಬಾರದು ಹಾಗಾದ್ರೆ ಮನೆಗೆ ಸತಿಪತಿಗಳು ಒಂದು ಒಳ್ಳೆಯ ಮನೆಯನ್ನು ಪ್ರವೇಶ ಮಾಡುವಾಗ ಗೃಹ ಪ್ರವೇಶ ಮಾಡಿ ಸತಿಪತಿಗಳು ಆ ಮನೆಯೊಳಗೆ ಹೋಗುವಾಗ ಮೊದಲು ಮಾಡಬೇಕಾದ್ದು ಒಂದು ಆಣಿ ಬಡಿಯ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಪ್ರಾಯಶ ಆಣಿ ಬಿಡಲಿಕ್ಕೆ ಬಿಡೋಲ್ಲ ಕಾಣು ಹೌದು ಸರಿ ಉಂಟು ಅವರದ್ದು ಕೂಡ ಚೆನ್ನಾಗಿ ಉಂಟು ಯಾಕೆ ಆಣಿ ಬಡಿಯುವುದಂದ್ರೆ ಅಲ್ಲೇ ಟಿಕಾಣಿ ಹುಡು ಅಂತರ್ಥ ಯಾರಾದ್ರೂ ಬಿಟ್ಟಾರ ಮನೆಯ ಯಜಮಾನ ಅಲ್ಲೇ ಟಿಕಾಣಿ ಹುಡ್ಲಿಕ್ಕೆ ಬಿಟ್ಟಾನ ಆದ್ರೆ ಮೊದಲೇ ತಾಕೇತ್ತು ಮಾಡಿದ ಏನು ಗೊತ್ತಾ ಈ ಮನೆಯಲ್ಲಿ ಮೊಳೆ ಗೋಡೆಗೆ ಮೊಳೆ ಬಡಿಯತಕ್ಕದ್ದಲ್ಲ ಯಾಕೆ ಗೋಡೆ ಹಾಳಾಗುಂತ ಅರ್ಥ ಅಲ್ಲ ಇವಾಗ ಮನೆ ಬಿಟ್ಟು ಹೋಗೋಲ್ಲ ಅಂತ ಅರ್ಥ ಅಷ್ಟೆ ಹಾಗೆ ನಾವು ಸತಿಪತಿಗಳು ಒಂದು ಮನೆಯನ್ನು ಪ್ರವೇಶ ಮಾಡಿದಾಗ ಸತಿಯ ಮನದಲ್ಲಿ ಪತಿ ಪತಿಯ ಮನದಲ್ಲಿ ಸತಿ ಪ್ರವೇಶ ಮಾಡಿದಾಗ ನಮ್ಮಿಬ್ಬರ ಇವರಿಬ್ಬರ ದಾಂಪತ್ಯ ಜೀವನ ಕೊನೆ ತನಕ ಉಳಿಯಬೇಕು ಅಂತ ಆದ್ರೆ ಮೊದಲು ಮಾಡಬೇಕಾದ್ದು ಆಣಿ ಬಡಿಯುವುದು ಮುಖ್ಯ ಪ್ರಾಣನ ಅನುಸಂಧಾನ ಆಣಿ ರೂಪದ ಮುಖ್ಯ ಪ್ರಾಣನ ಅನುಸಂಧಾನ ಅದಕ್ಕೋಸ್ಕರನೇ ಕಾಣುತ್ತೆ ಈ ಜಗತ್ತಿನಲ್ಲಿ ಪುರ ಮೊದಲು ಜಗತ್ತನ್ನು ಸೃಷ್ಟಿ ಮಾಡುವ ಪುರ ಮೊದಲು ಆಣಿ ಎಂದು ಸೃಷ್ಟಿ ಮಾಡಿದ ಪುರಾಣಿ ಜಗತ್ತಿನ ಹೆಸರು ಪುರಾಣಿ ಪುರ ಅಂದರೆ ಮೊದಲು ಇನ್ನೂ ರುದ್ರಾದಿಗಳ ಸೃಷ್ಟಿಯಾಗಿಲ್ಲ ಇನ್ನಾಗಬೇಕಷ್ಟೆ ಮೊದಲು ಸೃಷ್ಟಿ ಮಾಡಿದ್ದೆ ಚತುರ್ಮುಖನನ್ನು ಚತುರ್ಮುಖ ಯಾರು ಚತುರ್ಮುಖನು ಪುರ ಹೋದ ಧರ್ಮದಲ್ಲಿ ಆಣಿ ಪುರ ಆಣಿ ಹೋದ ಧರ್ಮದಲ್ಲ ಚತುರ್ಮುಖನಲ್ವೋ ಹೋದ ಧರ್ಮದಲ್ಲಿ ವಾಯುದೇವರಾಗಿದ್ದರು ತಾನೆ ಹನುಮ ಆಗಿದ್ರು ತಾನೆ ಹನುಮನೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮಾಗಿ ಬಂದದ್ದು ತಾನೆ ಹಾಗಾದ್ರೆ ಮೊದಲು ಯಾರನ್ನು ಸೃಷ್ಟಿ ಮಾಡಿತ್ತು ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ರು ಬ್ರಹ್ಮ ಏನಾಗಿದ್ದ ಪುರ ಪೂರ್ವದಲ್ಲಿ ಆಣಿಯಾಗಿದ್ದ ಹಾಗಾದ್ರೆ ಒಟ್ಟಿಗೆ ಜಗತ್ತನ್ನು ಭಗವಂತ ಅವನು ಅವನಿಂದಾಗಿ ಜಗತ್ತು ಬಂತು ಅಂತಂದಾಗ ಅರ್ಜುನ ಬರೇ ಜಗತ್ತು ಬಂತು ಅಂತ ಇಷ್ಟೇ ಚಿಂತನೆ ಮಾಡಬೇಡ ಪುರಾಣಿಯಾದ ಜಗತ್ತು ಬಂತು ಅಂತ ಅನುಸಂಧಾನ ಮಾಡ ಆವಾಗ ನಿನಗೆ ಈ ದುಃಖದಿಂದ ಬಿಡುಗಡೆ ಆಗುತ್ತೆ ಎಂದಾರೆ ಕೃಷ್ಣ ಪುರಾಣಿ ಯತಃ ಪ್ರಸೃತ ಪುರಾಣಿ ಪ್ರವೃತ್ತಿ ಸಂಸಾರ ಪ್ರವೃತ್ತಿ ಪುರಾಣಿ ಸಂಸಾರ ಪ್ರವೃತ್ತಿ ಚತುರ್ಮುಖಾದಿಯಾಗಿರತಕ್ಕಂಥ ಸಂಸಾರ ಪ್ರವೃತ್ತಿ ಯತಃ ಪ್ರಸೃತ ಯಾರಿಂದ ಬಂತೋ ತಮೇವ ತಾಧ್ಯಷಂ ಪ್ರಪದ್ಯ ಅವನನ್ನು ಮೊದಲು ಶರಣು ಭಾ ಅರ್ಜುನಾಂದ ಶರಣು ಶರಣೋ ಶರಣೋ ಶರಣು ಶರಣು ಬಂದೆ ಅಷ್ಟು ಸುಲಭದಲ್ಲಿ ಇಲ್ಲ ಅಂದ ಕೃಷ್ಣ ನೀನು ದೇವರಿಗೆ ಅಷ್ಟು ಸುಲಭದಲ್ಲಿ ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅವನೂ ನಿನಗೆ ಅಷ್ಟು ಸುಲಭದಲ್ಲಿ ಮನೆ ಆಗಲಿಕ್ಕೆ ಸಾಧ್ಯ ಇನ್ನೇನು ಮಾಡಬೇಕು ಅಂತ ನಿರ್ಮಾಣ ಮೋಹ ಜಿತಸಂಗ ದೋಷಾ ಅಧ್ಯಾತ್ಮ ನಿತ್ಯೃತ್ತ್ವಂದ್ವೈ ವಿಮುಕ್ತ ಸುಖದುಃಖ ಸಂಜ್ಞೈ ಗಚ್ಛಂತೆಮೂಢ ಇನ್ನೂ ಬೇಕು ಅದಕ್ಕೆ ನೀನು ಹೇಳಿ ಅವನಿಗೆ ನೀನು ಮನೆ ಆಗಬೇಕಾದ್ರೆ ಮೊದಲು ಇಷ್ಟು ಸಂಪಾದನೆ ಮಾಡು ಆಮೇಲೆ ನ ನಿನಗೆ ನಾನು ಮನೆ ಅಂತ ಅವನಲ್ಲಿ ಬೇಡಿಕೊ ಏನ್ ಮಾಡಬೇಕು ಮನೆ ಆಗಬೇಕಾದ್ರೆ ಏನ್ ಮಾಡಬೇಕು ಒಂದೊಂದೇ ಹೇಳ್ತೇನೆ ನಿರ್ಮಾಣ ಮೋಹ ಮೊದಲು ನಿನ್ನಲ್ಲಿ ಮೋಹ ದೂರ ಆಗಲಿ ಮಾನ ದೂರ ಆಗಲಿ ಮಾನ ಮೋಹಗಳಿಂದ ದೂರವಾಗ ನಿರ್ಮಾಣ ಮೋಹ ಮಾನ ಅಂದ್ರೆ ಏನು ಬಹುಮಾನ ಅಪಮಾನ ಸಮಾನ ಉಪಮಾನ ಅಭಿಮಾನ ಸಕ ಐದು ಮಾನಗಳು ಎಲ್ಲ ಮಾನಗಳಿಂದಲೂ ದೂರವ ನಿರ್ಮಾನ ಆದ್ರಿಂದಲೇ ಕೃಷ್ಣ ಆ ಮಾನ ಈ ಅಂತ ಹೇಳಿಲ್ಲ ಒಟ್ಟಿಗೆ ಮಾನ ಅಂತರ್ಥ ಮೊದಲನದ್ದೇನು ನಮ್ಮದು ಅಭಿಮಾನ ದಾಸರ ಅದಕ್ಕೆ ಹೇಳಿದ್ದು ದೇಹಾಭಿಮಾನವ ತೊರೆದು ಅಂತ ಮೊದಲು ದೇಹದ ಮೇಲೆ ಅಭಿಮಾನ ಬಿಡು ದೇಹವನ್ನೇ ಶೃಂಗರಿಸತಕ್ಕಂತಹ ಪ್ರಸಂಗ ಬಿಡೋದು ನಿಂದಲ್ಲ ನಿನ್ನದು ಅಂತ ಭ್ರಮಿಸಿದ್ದು ಅದು ಬಿಟ್ಟು ಬಿಡು ಅಭಿಮಾನ ಅಂದರೆ ಅಷ್ಟೇ ತಾನೇ ನಮ್ಮದಲ್ಲದ್ದನ್ನು ನಮ್ಮದು ಅಂತ ತಿಳುಕೊಳ್ಳುವುದಕ್ಕೆ ಅಭಿಮಾನ ಅಂತ ಹೆಸರು ಅದಕ್ಕೆ ದಾಸರು ಹೇಳಿದ್ದು ದೇಹದ ಮೇಲೆ ಅಭಿಮಾನ ಬಿಟ್ಟು ಬಿಡು ನಿನ್ನದಲ್ಲದನ್ನು ನಿನ್ನದೂತ ತಿಳುಕೊಳ್ಳುವುದನ್ನು ಬಿಟ್ಟು ಬಿಡು ನಿನ್ನದಲ್ಲವೇ ಅಲ್ಲ ಎಷ್ಟು ತಿಳ್ಕೊಂಡ್ರೆ ನಿನ್ನದಲ್ಲ ಇದು ಯಾಕೆ ನನ್ನದಲ್ಲ ಅಂದ ಹೋಗುವಾಗ ಬಿಟ್ಟು ಹೋಗ್ತಿ ಅದು ಹೋಗುವಾಗ ಬಿಟ್ಟು ಹೋಗ್ತೀವಿ ಆದ್ರೆ ನಿನ್ ನಿಂದಾದ್ರೆ ಕಟ್ಟಿಕೊಂಡು ಹೋಗಬೇಕಿತ್ತಲ್ಲ ನಿನ್ನದ ಹೌದು ನನ್ನದೇ ಮತ್ತೆ ಹೋಗುವಾಗ ಹೋಗುವಾಗದ ಸಾಯುವಾಗ ಅಂದರ್ತ ಮತ್ತೆ ಏನು ಹೋಗುವಾಗ ಅಂತ ಹೇಳಿದ್ರು ಕೂಡ ಉಡುಪಿ ಹೋಗುವಾಗ ಮಠಕ್ಕೆ ಹೋಗುವಾಗ ಕೃಷ್ಣ ಮಠಕ್ಕೆ ಹೋಗುವಾಗ ರಾಜಾಂಗಣಕ್ಕೆ ಹೋಗುವಾಗ ಅಂತ ಏನಾದರೂ ಒಂದು ಬೇಕು ಅದು ಏನೂ ಇಲ್ಲದೆ ಹೋಗುವಾಗ ಅಂತಂದು ಬಿಟ್ಟರೆ ಕೊನೆ ದಿವಸ ತಿರುಗಿ ಬಾರದಿದ್ದರೆ ಹೋಗುವುದು ಅಂತರ್ದಷ್ಟೇ ಹೋಗುವಾಗ ಕಿಡ್ಕೊಂಡು ಹೋಗೋದಿಲ್ಲ ಅಲ್ಲ ಅದು ನಿಂದಲ್ಲ ನಿನ್ನದಲ್ಲದನ್ನು ಮತ್ತೆ ನಿನ್ನ ನನ್ನ ಮೈ ಮುಟ್ಟಿದರೆ ಜಾಗ್ರತೆ ಇದು ಅದೇ ಇದಕ್ಕೇನು ಹೆಸರು ಅಭಿಮಾನ ಅಂತ ಹೆಸರು ನನ್ನದಲ್ಲ ಹೇಳುವಾಗ ನನ್ನ ಮೈ ಮುಟ್ಟಿದರೆ ಜಾಗ್ರತೆ ಅವನು ಈ ಅಭಿಮಾನ ಆದ್ರಿಂದ ನೀವೆಲ್ಲ ನಾವೆಲ್ಲ ನಿಮ್ಮತ್ ಹೇಳುವಾಗ ನೀವೆಲ್ಲ ನಮ್ಮ ಹತ್ರ ಹೇಳುವಾಗ ನಾವಿಬ್ಬರು ಕೂಡ ನಿರೂಪಿಕಾರ ನಾನು ನಿಮಗೆ ಒಮ್ಮೊಮ್ಮೆ ಹೇಳೋದು ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಡುವಾಗ ಇವರಿಗೆ ನಮ್ಮ ಮೇಲೆ ತುಂಬ ಅಭಿಮಾನ ನೀವು ಒಮ್ಮೊಮ್ಮೆ ಮತ್ತೊಬ್ಬರಿಗೆ ಹೇಳೋದು ಸ್ವಾಮಿಗಳಿಗೆ ಸ್ವಾಮಿಗಳು ನಮ್ಮ ಮೇಲೆ ತುಂಬ ಅಭಿಮಾನ ಇಟ್ಟಿದ್ದಾರೆ ನೀವು ಹಾಗೆ ಹೇಳಿದ್ದಕ್ಕೆ ನಾನು ಗೋಲ್ಲ ನಾನು ಹೀಗೆ ಹೇಳಿದ್ದಕ್ಕೆ ನೀವು ತಗೋಲ್ಲ ಯಾಕೆ ಅಭಿಮಾನ ಅಂದರೆ ಏನರ್ಥ ಈಗ ಅರ್ಥ ಆಗಿದೆ ಅಲ್ಲ ನಾವು ಯಾರು ನಾನು ನಿಮಗೆ ಸೇರಿದವಲ್ಲ ನೀವು ನಮಗೆ ಸೇರಿದವರಲ್ಲ ಆದರೂ ನೀವು ನಮಗೆ ಸೇರಿದವರು ನಾವು ನಿಮಗೆ ಸೇರಿದವರು ಅಂತ ತಿಳ್ಕೊಂಡಿದ್ದೇವೆ ಅಷ್ಟೇ ಇದಕ್ಕೆ ಅಭಿಮಾನ ಅಂದಷ್ಟು ನೀವು ನಮಗೆ ಸೇರಿದವರಾ ಹೌದು ಸ್ವಾಮಿ ನಾವೆಲ್ಲ ನಿಮಗೆ ಸೇ ನಾನು ಸಹಜವಾಗಿ ಬರ್ತೀರಾ ಕಳಿಸಿಕೊಡ್ತೀರಿ ಮಾತ್ರ ಅಥವಾ ನೀವು ಸಾಯುವಾಗ ನಾನು ಬರ್ತೇನೆ ಕಳಿಸಿ ಕೊಡ್ತೇನೆ ಅಷ್ಟೇ ಆ ಹೋಗಿ ಬಾಳ ಹೋಗು ಅಂತೇನೆ ಬಾ ಅಂತ ಹೇಗೆ ಇದ್ದಾಗ ಮಾಡಿದ್ರೆ ನಿಷ್ಸ ಅಂತ ಹೋಗಿ ಹೋಗು ಅಂತ ಬಿಡ್ತೇನೆ ಹೊರತು ನಾನೇನು ನಿಮ್ಮ ಜೊತೆ ಬರೋಲ್ಲ ಹಾಗಾದ್ರೆ ಏನದು ಅಭಿಮಾನ ನೀವು ನನ್ನವರಲ್ಲ ಆದರೂ ನಿಮ್ಮನ್ನು ನನ್ನವ ಅಂತ ತಿಳ್ಕೊಂಡಿದ್ದೇನೆ ನಾನು ನಿಮ್ಮವರಲ್ಲ ಆದರೂ ನನ್ನನ್ನು ನಿಮ್ಮವರು ಅಂತ ತಿಳ್ಕೊಂಡು ಇದಕ್ಕೇನು ಹೆಸರು ಅಭಿಮಾನ ಅಂತ ಹೆಸರು ದಾಸರಂದ್ರೆ ಈ ಅಭಿಮಾನ ಬಿಟ್ಟು ಬಿಡು ಅವರವರ ತಲೆಗೆ ಅವರವರ ಕೈಯಿಂದ ಇಟ್ಟುಕೋ ಅಂತಂದ್ರು ನಿನ್ನ ಜೊತೆ ಅವರು ಬರೋಲ್ಲ ಅವ್ರ ಜೊತೆಗೆ ನೀನು ಹೋಗೋಲ್ಲ ಅಂತಂದ್ಬಿಟ್ರೆ ಆದ್ರಿಂದ ಅಭಿಮಾನ ಆಯ್ತಾ ಈ ರೀತಿಯಾದ ಮಾನವನ್ನು ಬಿಟ್ಟುಬಿಡು ಅಭಿಮಾನವನ್ನು ಬಿಟ್ಟುಬಿಡು ಅರ್ಜುನ ಅನಂತರದಲ್ಲಿ ಇನ್ನೊಂದು ಉಪಮಾನ ಉಂಟು ಏನು ಉಪಮಾನ ಅಂದ್ರೆ ಇದು ಉಪಮಾನ ಅಧರ್ಮದಲ್ಲಿ ಸೇರಿದ್ದು ಉಪಮಾನ ಅಂದ್ರೆ ಉಪಮಾನವನ್ನು ಬಿಟ್ಟು ಅಂತಂದ್ರೆ ಅಧರ್ಮವನ್ನು ಬಿಟ್ಟು ಅಂತ ಅರ್ಥ ಏನೋ ಮಾಡ್ತೇವೆ ನಾವು ಅಲ್ವ ಯಾಕೆ ಮಾಡ್ತೇವೆ ಅವ ಮಾಡಿದ ಅಂತ ಮಾಡ್ತೇವೆ ಅಷ್ಟೇ ನಾ ಮಾಡಬೇಕು ಅಂತ ಮಾಡುವುದಲ್ಲ ಇದಕ್ಕೆ ಉಪಮಾನ ಅಂತ ನಾನ್ ದೇವರಿಗೆ ನಮಸ್ಕಾರ ಮಾಡಿದೆ ನನ್ನೊಟ್ಟಿಗೆ ಬಂದವ ಅವನು ನಮಸ್ಕಾರ ಮಾಡಿದ ಅವ ಯಾವನತ್ರ ಕೇಳಿ ಯಾಕೆ ಮಾಡಿದೆ ಅಂತ ಕೇಳಿ ಇವರು ಮಾಡಿದ್ರ ಆದ್ರಿಂದ ಮಾಡಿದೆ ಅಂತ ಅಲ್ಲ ಆರಂಭದಲ್ಲಿ ಇರಲಿ ಯಾಕೆ ಮುಂದೆ ಅವನಿಗೆ ತಿಳಿದ್ರೆ ಚೆನ್ನಾಗಿ ಮಾಡ್ಯಾರ ಅಂತೂ ನಮ್ಮಲ್ಲಿ ಬಹಳಷ್ಟು ಅಂತದ್ದೇ ಇರುವುದು ಅವ ಮಾಡಿದ ಅಂತ ಮಾಡುವುದು ಅಪ್ಪ ರಂಗ ಪೂಜೆ ಕೊಡ್ತಾ ಬಂದ ಅಂತ ಮಗನು ರಂಗ ಪೂಜೆ ಕೊಡ್ತಾ ಬರುವುದು ಮಗ ಕೊಟ್ಟಿದ್ದಾನೆ ಅಂತ ಅವನ ಮಗನು ಕೊಡ್ತಾ ಬರೋದು ಅಪ್ಪ ಯಾಕೆ ಕೊಟ್ಟ ಅದು ಗೊತ್ತಿಲ್ಲ ಇದಕ್ಕೇನು ಹೆಸರು ಉಪಮಾನ ಅಂತ ಹೆಸರು ಕೊನೆ ಆರಂಭದಲ್ಲಿ ಇದು ಬೇಡ ಅಂತ ನಾನು ಹೇಳೋಲ್ಲ ಅಪ್ಪ ರಂಗಪೂಜೆ ಕೊಟ್ಟದ್ದಕ್ಕೆ ಮಗನು ರಂಗಪೂಜೆ ಕೊಡ್ಲಿ ಆದರೆ ಅದರಲ್ಲಿ ಸ್ವಲ್ಪ ತಿಳುವಳಿಕೆ ಮಾಡಿಕೊಳ್ಳಿ ಯಾವುದಕ್ಕೋಸ್ಕರ ಅಪ್ಪ ಹರಕೆ ಹೇಳಿದ್ದಾನೆ ಅಂತ ತಿಳುವಳಿಕೆ ಮಾಡಿಕೊಂಡು ಇದನ್ನು ಮುಂದುವರಿಸಿದ್ರೆ ಚೆನ್ನಾಗಿರುತ್ತೆ ಇಲ್ಲದ್ರೆ ಏನಾಗುತ್ತೆ ಗತಾನುಗತಿಗೋಲೋಕ ಅಂತ ಎದುರಿನಲ್ಲಿ ಹೋಗತಕ್ಕಂಥ ಕುರಿ ಬಾವಿಗೆ ಬಿದ್ದರೆ ಹಿಂದೆ ಇದ್ದಂತೆಲ್ಲರೂ ಕೂಡ ಬಾವಿಗೆ ಬಿಡೋದು ಎದುರಿನದೊಂದು ನಿಂತು ಬಿಟ್ಟರೆ ಹಿಂದಿನಂತೆಲ್ಲ ನಿಂತೇ ಬಿಡೋದು ಅದು ಯಾಕೆ ನಿಂತಿದ್ರು ಇದಕ್ಕೆ ಗೊತ್ತಿಲ್ಲ ಅದೇ ಅದಕ್ಕೊಂದು ಒಂದು ಕತೆ ಹೇಳ್ತಾರಲ್ಲ ನಷ್ಟಮ್ಮೆ ತಾಮ್ರ ಭಾಜನ ಉಂಟು ಒಬ್ಬ ಚೊಂಬು ಕಡ್ಕೊಂಡಿದ್ದಲ್ವ ಹಾಗೆ ಗತಾನುಗತಿಕೋ ಲೋಕದಿಂದ ಅವ ಉಡುಪಿಂದು ಎಲ್ಲ ಯಾರೋ ಅಪ್ಪ ಗಂಗಾ ಸ್ನಾನಕ್ಕೆ ಅಂತ ಕೂತಿದ್ದಲ್ಲೂ ಕೈಯಲ್ಲ ತಂಬಿಗೆ ಇತ್ತು ಗಂಗೆಯಲ್ಲಿ ಮುಳುಗಬೇಕಲ್ಲ ಮುಳುಗಬೇಕಂದ್ರೆ ಕಿವಿ ಬಾಯಿ ಹೀಗೆಲ್ಲ ಹಿಡ್ಕೊಂಡು ಮುಳುಗೋ ಕೆಲವರು ಇದ್ದಾರೆ ಅದು ಒಳಗಿಂದ ಪಾಪ ಹೋಗಬಾರ್ದು ಮುಳುಗಿನ ಬಂದಿರೋದು ಅಂತ ಹೀಗೆ ಎಲ್ಲ ಕಿವಿ ಅಂದರೆ ಕಿವಿಯೊಳಗೆ ನೀರು ಹೋಗುತ್ತೆ ಮೂಗಿನೊಳಗೆ ಅಭ್ಯಾಸ ಇಲ್ಲ ಮುಳುಗಿ ಮುಳುಗಿಸಿ ಅಭ್ಯಾಸವಿಲ್ಲ ಮುಳುಗಿ ಅಭ್ಯಾಸ ಇಲ್ಲ ಆದ್ದರಿಂದ ಪಾಪ ಹಾಗೆ ಮುಳುಗಲಿ ಕೆಲವು ಕೈಯಲ್ಲಿ ತಂಬಿಗೆ ಇತ್ತು ಹಿಡ್ಕೊಂಡು ಮುಳುಗ್ಲಿಕ್ಕೆ ಆಗೋಲ್ಲ ಏನು ಮಾಡಿದ ಮೇಲೆ ಇಟ್ಟ ಆದರೆ ಇದು ಭಾರತ ದೇಶ ಭಾರತೀಯರಿಗೆ ಯಾರ ಸುತ್ತು ಯಾರಿಗೂ ಆಗುತ್ತಾ ಎಂಥ ದಬ್ಬದೇ ಆಗಬೇಕು ಅಂತ ನಿಮಿಲ್ ತಂಬಿಗೆ ಇಟ್ಟು ಸ್ನಾನಕ್ಕೆ ಬಂದರೆ ಇದನ್ನು ಬೇರೆ ಯಾರಾದರೂ ಕದ್ದುಕೊಂಡು ಹೋಗ್ತಾರೆ ಅಂತ ಹಿಡ್ಕೊಂಡು ಮುಳುಗುವಂತಿಲ್ಲ ಇಟ್ಟು ಮುಳುಗುವಂತಿಲ್ಲ ಕೊನೆಗೆ ಏನು ಮಾಡಿದ ಉಪಾಯ ಮಾಡಿದ ಒಂದು ಹೊಂಡ ತೋಡಿದ ಹೊಂಡ ತೋಡಿ ಅದರೊಳಗೆ ತಂಬಿಗೆ ಇಟ್ಟು ಮುಚ್ಚಿಬಿಟ್ಟ ಮುಚ್ಚಿಬಿಟ್ಟ ಸ್ನಾನಕ್ಕೆ ಹೋಗುವಾಗ ಪಕ್ಕ ನೆನಪಾಯಿತು ದೇವ್ರ ಇದನಿಗೆ ಮರೆಯುವಿಕೆ ಕೊಟ್ಟಿದ್ದಾನೆ ಯಾಕೆ ತಿರುಗಿ ಬರುವಾಗ ಎಲ್ಲಿ ಹೂತಿಟ್ಟದ್ದು ಅಂತ ಗೊತ್ತಾಗದಿದ್ರೆ ಅದಕ್ಕೇನು ಮಾಡಿದ ಹೂತಿಟ್ಟದ್ದಾಗದಲ್ಲಿ ಒಂದಿಷ್ಟು ದೊಡ್ಡ ಮಣ್ಣ ಮುದ್ದೆ ಇಡುವುದಕ್ಕೂ ಉಡುಪಿಯಿಂದ ಒಂದು ಬಸ್ಸು ಜನ ಅಲ್ಲಿಗೆ ಬರುವುದಕ್ಕೂ ಸರಿಯಾಗಿ ಇವಾಗ ಮಣ್ಣು ಮುದ್ದೆ ಇಟ್ಟು ಏನು ಸ್ನಾನಕ್ಕೆ ಹೋಗ್ತಾನೆ ಮಣ್ಣ ಮುದ್ದೆ ಇಡ್ತಾ ಇವಾಗ ಉಡುಪಿಯಿಂದ ಬಂದ ಜನ ದಡ ದಡ ದೊಡ ದ ವಾಹನದಿಂದ ಹಿಡಿದ್ರು ನೋಡಿದ್ರು ಓಹ್ ಸ್ನಾನ ಮಾಡಬೇಕಾದ್ರೆ ಮೊದಲು ಮಣ್ಣ ಮುದ್ದೆ ಇಡಬೇಕು ಅಂತಂದ್ರು ಅಷ್ಟೋ ಜನ ಒಂದೊಂದು ಮಣ್ಣ ಮುದ್ದೆ ಇಟ್ಟು ಎಲ್ಲ ಸ್ನಾನಕ್ಕೆ ಹೋಗಿ ಅವರು ತಂಪ ಮಣ್ಣ ಮುದ್ದೆ ಇಟ್ಟು ತಂಪಾಡಿಗೆ ಸ್ನಾನಕ್ಕೆ ಹೋಗುತ್ತೆ ಇವಾಗ ಮಣ್ಣ ಮುದ್ದೆಟ್ಟು ತಂಪಾಡಿಗೆ ಸ್ನಾನ ಸ್ನಾನಕ್ಕೆ ಹೋಗುತ್ತೆ ಸ್ನಾನ ಮುಗಿಸಿ ಬರೆದು ನೋಡ್ತಾನೆ ಸ್ನಾನಕ್ಕೆ ಹೋಗುವಾಗ ಒಂದು ಮಣ್ಣ ಮುದ್ದೆ ಇತ್ತು ಈಗ ಅರವತ್ತೊಂದು ಮಣ್ಣ ಮುದ್ದೆ ಉಂಟು ಗತಾನುಗತಿಕೋ ಲೋಕಃ ನ ಲೋಕಪ್ಪಾರಮಾರ್ಚಿಕಹ ಅವ ಮಾಡಿದ ಅಂತ ಮಾಡೋದು ಅವ ಯಾಕೆ ನನ್ನ ತೊಂದು ಮಾತು ಕೇಳಬಾರ್ದೆ ನನ್ನ ಹತ್ರ ಕೋಪ ನವರಿಗೆ ಏನು ಸ್ನಾನ ಮಾಡಬೇಕಾದ್ರೆ ಮೊದಲು ಪಿಂಡ ಇಡಬೇಕು ಅನ್ನೋದು ಕೇಳಬಾರ್ದ ಒಂದು ಮಣ್ಣ ಮುದ್ದೆ ಇಡಬೇಕಾ ಅಂತ ಕೇಳಬಾರ್ದಿಲ್ಲ ಕೇಳಿ ನಾನು ವಿವರಣೆ ಕೊಡ್ತಿದ್ದೇನೋ ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಚಿಕ ಅವ ಏನು ಮಾಡ್ತಾನೆ ಯಾಕೆ ಮಾಡ್ಬೇಕನ್ನತಕ್ಕಂಥ ಪ್ರಜ್ಞೆ ಇಲ್ಲ ಒದೇ ಸವನ ಅಂಧಾನುಗತಿಕ ಅಂಧರಂತೆ ಮಾಡ್ತಾ ಇರ್ತೇವೆ ಫಲಿತಾಂಶ ಗಂಗಾ ವಾಲುಕ ಸಂಗೇನ ವಾಲುಕ ಅಂದ್ರೆ ಉಸುಕು ಹೊಯ್ಗೆ ಈ ಗಂಗೆಯ ಮುಷ್ಟಿ ಮುಷ್ಟಿ ಹೊಯ್ಕೆಯ ರಾಶಿಯಿಂದಾಗಿ ನಷ್ಟಮ್ಮೆ ತಾಮ್ರ ನನ್ನ ತಾಮ್ರದ ತಂಬಿಗೆ ಎಲ್ಲಿಂದ ಹುಡುಬೋದು ಯಾವ ಹೊಂಡಾಗಿಯುವುದು ಯಾವ ಮಣ್ಣ ಮುದ್ದೆ ತೆಗೆಯುವುದು ಏನು ಇಂತಹ ಜನಗಳು ಇದಕ್ಕೇನು ಹೆಸರು ಉಪಮಾನ ಅಂತ ಹೆಸರು ಅವ ಮಾಡಿದ ಅಂತ ನಾವು ಮಾಡುದು ಇದು ಯಾವ್ದ್ರಲ್ಲಿ ಸೇರಿಸ್ತಾರೆ ಗೊತ್ತ ಶಾಸ್ತ್ರಕಾರರು ಅಧರ್ಮಾಚರಣೆಯಲ್ಲಿ ಸೇರಿಸಿ ಅಧರ್ಮ ಐದು ವಿಧ ತಂದಿದ್ರು ಅದರಲ್ಲಿ ಸೇರಿಸ್ತಾರೆ ಹಾಗಾದರೆ ಇಂತಹ ಮಾನವನ್ನೂ ಬಿಟ್ಟು ಬಿಡು ಅರ್ಜುನ ಅದಕ್ಕೆ ಮಾನ ಅಂತ ಇಷ್ಟೇ ಶಬ್ದ ಪ್ರಯೋಗ ಮಾಡಿದ್ದೇನೆ ಉಪಮಾನ ಆಮೇಲೆ ಏನು ಸಮಾಜ ಸೇವೆ ಮಾಡುವುದಿದ್ರು ನಮ್ಮ ಉದ್ದೇಶ ಏನಿರುತ್ತೆ ಗೊತ್ತಾ ಹತ್ತು ಜನಕ್ಕೆ ಗೊತ್ತಾಗಬೇಕು ನನ್ನನ್ನು ವೇದಿಕೆಗೆ ಕರೀಬೇಕು ಒಂದು ಗಡದ್ದಾಗಿ ಶಾಲು ಹಾಕಬೇಕು ನನ್ನನ್ನು ಹೊರಗಡಬೇಕು ಸಮಾನ ಮಾಡು ಕೆಲಸ ಸನ್ಮಾನವನ್ನು ತಲೆಯಲ್ಲಿ ಇಟ್ಟುಕೊಳ್ಬೇಡ ನನಗೆ ಹತ್ತು ಜನ ಸೇರಿಕೊಂಡು ಸನ್ಮಾನ ಮಾಡಬೇಕು ಅಂತ ಅಪೇಕ್ಷೆ ಮಾಡಬೇಡ ಯಾಕೆ ಗೊತ್ತಾ ಸನ್ಮಾನ ಮಾಡಿದರೆ ಏನಾಗುತ್ತ ಗೊತ್ತಾ ನೀನು ಮಾಡಿದ ಕೆಲಸ ತುಂಬ ಚಿಕ್ಕದಾಗಿ ಅದು ಮಾಡಿದ್ದೆ ಸಣ್ಣಮಾನ ಸನ್ಮಾನ ಅದಕ್ಕೆ ಹೆಸರೇ ಸನ್ಮಾನ ಅಂತಲ್ವ ಸನ್ಮಾನ ಅಂದ್ರೆ ಏನರ್ಥ ಸಣ್ಣ ಮಾನ ಅಂತ ಯಾಕೆ ಸಣ್ಣಮಾನ ಮಾಡಿದ್ದು ಮಾಡಿದ್ದೀನಿಂಚು ಆದ್ರಿಂದ ಸಣ್ಣದ್ದಾಗಿ ನೀನು ಮಾಡಿದ್ದಕ್ಕೆ ಸಣ್ಣದಾದ ಮಾನ ಸನ್ಮಾನ ಆದ್ರಿಂದ ಫಲಾಪೇಕ್ಷೆಯಿಂದ ಅರ್ಜುನ ಏನನ್ನು ಮಾಡಬೇಡ ಸನ್ಮಾನದ ಗುರಿ ಇಲ್ಲದಿರಲಿ ನಂತರದಲ್ಲಿ ಅಪಮಾನ ಆಗುವ ರೀತಿಯಲ್ಲಿ ಕೆಲಸ ಮಾಡಬೇಡ ಅಂದ್ರೆ ನೀಚ ಕೆಲಸ ಮಾಡಬೇಡ ಅಂತ ಅರ್ಥ ನಿಕೃಷ್ಟ ಕೆಲಸ ಮಾಡಿದ್ರೆ ತಾನೇ ಅಪಮಾನ ಆಗುವುದು ನಮಗೆ ಅಪಮಾನಕ್ಕೆ ಅಪಮಾನವನ್ನು ಬಿಟ್ಟುಬಿಡು ಅಪಮಾನಕ್ಕೆ ಕಾರಣವಾಗಿರತಕ್ಕಂತಹ ನಿಕೃಷ್ಟ ಕೆಲಸವನ್ನು ಬಿಟ್ಟುಬಿಡು ಅಪಮಾನ ಇನ್ನು ಬಹುಮಾನ ಬಹುಮಾನ ಅಂದರೆ ಮೊದಲನಲ್ಲಿ ಏನು ಕೆಲವರಿಗೆ ವೇದಿಕೆಯಲ್ಲಿ ಬಂದು ಸನ್ಮಾನ ಮಾಡಿಸಿಕೊಳ್ಳಿಕ್ಕೆ ಅಷ್ಟು ಖುಷಿ ಇರೋಲ್ಲ ಆದರೂ ಬಹಳಷ್ಟು ಜನ ಹೊಗಳಬೇಕು ಅಂತ ಇರುತ್ತೆ ನಾನು ಸಿಕ್ಕಿದಾಗೆಲ್ಲ ದಾರಿಯಲ್ಲಿ ಅವರು ನನ್ನನ್ನು ತುಂಬ ಆ ಬಹಳ ಮಾಡಿದಿರಿ ಬಹಳ ಮಾಡಿದ್ರಿ ನೀವು ಏನ್ ಹೆಸರು ಬಹುಮಾನ ಅಂತ ಹೆಸರು ನೋಡಿ ಬಹುಮಾನ ವಿತರಣೆ ಅಲ್ವ ಸನ್ಮಾನ ವಿತರಣೆ ಅಲ್ಲಲ್ಲ ದೊಡ್ಡವರು ತುಂಬ ಕೆಲಸ ಮಾಡಿರ್ತಾರೆ ಭಾವಿಸಿಕೊಳ್ಳಿ ಅವರಿಗೆ ಏನು ಮಾಡುವುದು ಅವರನ್ನು ವೇದಿಕೆ ಕರೆದವರಿಗೆ ಸಣ್ಣ ಮಾನ ಮಾಡುದು ಅದಕ್ಕೇನು ಹೆಸರು ಸನ್ಮಾನ ಅಂತ ಹೆಸರು ಪಾಪ ಹುಡುಗರು ಕಷ್ಟಪಟ್ಟು ಕಷ್ಟಪಟ್ಟದ್ದು ಏನು ಭಾರೀ ಓದ್ತಾರೆ ಇಲ್ಲ ಭಾರಿ ಓದಿಲ್ಲ ಏನೋ ಸ್ವಲ್ಪ ಶ್ರಮ ಸ್ವಲ್ಪ ಅಂಕ ಗಳಿಸಿದ ಆವಾಗ ಅವನಿಗೆ ಏನು ವಾರ್ಷಿಕೋತ್ಸವ ದಿವಸ ಅವನಿಗೇನು ಬಹುಮಾನ ಮಕ್ಕಳನ್ನು ಯಾವಾಗಲೂ ಹುರಿದುಂಬಿಸಬೇಕು ಆವಾಗ ಮಕ್ಕಳು ಬೆಳೀತಾರೆ ದೊಡ್ಡವನನ್ನು ಹುರಿದುಂಬಿಸಿದ್ರೆ ಮೊದಲೇ ತಂಗಿಕೊಂಡು ಹೋಗೋ ನಾನು ಮಾಡಿದ್ದು ಸಾಕಂತ ಸ್ವಾಮಿಗಳು ಹೇಳಿದ್ರು ಸಾಲು ಓದಿಸಿದ್ದಾರೆ ಆದರೆ ಇನ್ನು ಬೇಕಾಗಿಲ್ಲ ಶುರು ಮಾಡಿ ಅದಕ್ಕೆ ದೊಡ್ಡವನನ್ನು ಏನು ತುಂಬ ಮಾಡಿದ್ರಿ ಅಂತ ಹೇಳಬಾರದು ಇನ್ನೂ ಮಾಡಬೇಕಿತ್ತು ನೀವು ಅಂತ ದೊಡ್ಡವರಿಗೆ ಹೇಳಬೇಕು ಚಿಕ್ಕವರಿಗೆ ನೀವೇನಾದರೂ ಇನ್ನೂ ಓದಬೇಕಿತ್ತು ಅಂತಂದರೆ ಓದುವುದನ್ನೇ ಬಿಟ್ಟು ಬಿಡ್ತಾರೆ ಅದರಿಂದ ಚೆನ್ನಾಗಿ ಓದಿದ್ದೆ ತುಂಬಾ ಓದಿದ್ದಿ ಅಂತ ಈಗ ಅವನಿಗೆ ಪ್ರೋತ್ಸಾಹ ಮಾಡಬೇಕು ಅದಕ್ಕೋಸ್ಕರ ಬಹುಮಾನ ಇದು ಯಾವುದರ ಅಪೇಕ್ಷೆಯನ್ನು ಮಾಡಬೇಡ ಬಹುಮಾನ ಅಪಮಾನ ಸಮಾನ ಉಪಮಾನ ಅಭಿಮಾನ ಅರ್ಜುನ ಇಂತಹ ಮಾನಗಳಿಂದ ರಹಿತನ ನಿರ್ಮಾನ ಯಾವುದೇ ರೀತಿಯಾದ ಮಾನವನ್ನು ನಿರೀಕ್ಷೆ ಮಾಡಬೇಡ ಸಮಾಜದಿಂದ ಮತ್ತೊಂದು ಮೋಹ ನಿರ್ಮಾನ ಮೋಹ ಅಂತ ಮೋಹ ಅಂದರೆ ಗೊತ್ತು ಅದು ಸರಿ ಇಲ್ಲ ಅಂತ ಆದರೂ ಬೇಕು ಅಂತ ಅಪೇಕ್ಷೆ ಇದಕ್ಕೆ ಮೋಹ ಅಂತ ಸತಿಮೋಹ ಸುತ ಮೋಹ ಬಂಧುವರ್ಗದ ಮೋಹ ಭ್ರಾತೃಮೋಹ ಹೀಗೆ ದಾಸರುಗಳು ಮೋಹವನ್ನು ನಾನಾ ರೀತಿಯಲ್ಲಿ ಒಂದೊಂದು ಕತೆಗೆ ಒಂದೊಂದು ಅಂದರೆ ಒಂದೊಂದರ ಹಿಂದೆ ಒಂದೊಂದು ಕತೆ ಇರುತ್ತೆ ಅದನ್ನೆಲ್ಲ ಇಟ್ಟುಕೊಂಡು ಮೋಹ ಮೋಹ ಅಂತ ಗೊತ್ತು ನಾವೆಲ್ಲ ಪುರಾಣ ಓದಿದವರಲ್ಲೋ ಹಿಂದಿನವರ ಘಟನೆಗಳನ್ನು ಮೆಲುಕು ಹಾಕಿದವರಲ್ಲೋ ಆದರೂ ಕೂಡ ನಮಗೆ ಏನು ಅದು ಬೇಕು ಅಂತ ತೋರುತ್ತೆ ಯದ್ಯಪಿ ಪಕ್ಕದ ಮನೆಯಲ್ಲಿ ಮಕ್ಕಳನ್ನು ಪಡೆದುಕೊಂಡು ಏನು ಒದ್ದಾಡ್ತಾರೆ ಅಂತ ಗೊತ್ತು ಆದರೂ ಕೂಡ ನಾವು ಮಕ್ಕಳು ಬೇಕು ಅಂತ ಅಪೇಕ್ಷೆ ಮಾಡೇನು ಒಂದು ರೀತಿಯಲ್ಲಿ ಮೋಹ ಏನು ಮತ್ತೊಂದು ಗೊತ್ತಾ ಹಾಗಾದರೆ ಬೇಡುವ ಅಂತ ನೀವು ಕೇಳಬಹುದು ನೀವು ಈಗ ಬದಲು ಶುರು ಮಾಡುವಾಗ ಹೇಳಿದ್ದೀರಿ ವಂಶ ಬೆಳೆಸಬೇಕು ಸಂತತಿ ಬೇಕು ಪುರುಷ ಅಂದ್ರಿಂದ ಪುರುಷ ಅಂತ ಚಿಂತನೆ ಮಾಡಬೇಕು ಅಂತೇಳಿ ಏನರ್ಥ ಹಾಗಾದರೆ ಕೆಟ್ಟದ್ದು ಬೇಡ ಒಳ್ಳೆದ್ದು ಬೇಕು ಅಂತ ಇಷ್ಟು ಅಭಿಪ್ರಾಯ ಬಂತು ತಾನೆ ಅಕ್ಕಪಕ್ಕದಲ್ಲಿ ಕೆಟ್ಟದ್ದು ನೋಡಿದಾಗ ಬೇಡ ಅಂತ ತೋರುತ್ತೆ ಅದರ ಆಚೆ ಮನೆಯಲ್ಲಿ ಒಳ್ಳೇದು ನೋಡಿದಾಗ ಶಾಸ್ತ್ರ ನೋಡಿದಾಗ ಬೇಕು ಅಂತ ತೋರುತ್ತೆ ಹಾಗಾದರೆ ಬೇಕು ಬೇಡ ಇದು ಸೇರಿಸಿದಾಗ ತೆಗೆಯುವುದು ಒಳ್ಳೇದು ಬೇಕು ಕೆಟ್ಟದು ಬೇಡ ಅಂತ ಆದ್ರೆ ಲೋಕದಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಅಂತಂದು ಬಿಟ್ಟರೆ ನಾವೆಲ್ಲ ದೋಷಗಳನ್ನೇ ಕಾಣ್ತೇವೆ ವಾದಿರಾಜ್ರಂದ್ರಲ್ಲೂ ಇದಕ್ಕೆಲ್ಲ ಹೆಸರು ಏನು ಗೊತ್ತಾ ದೂರದರ್ಶನದ ಪೆಟ್ಟಿಗೆ ಅಡಿಗೆ ತಿಂಡಿ ತಯಾರು ಮಾಡುವ ಪೆಟ್ಟಿಗೆ ಇದೆಲ್ಲ ಉಂಟಲ್ಲ ನಮ್ಮದು ಇದಕ್ಕೆಲ್ಲ ಒಟ್ಟಿಗೆ ಹೆಸರೇನು ಗೊತ್ತಾ ವಿಷಯ ಅಂತರ್ಥ ವಿಷಯ ಭೋಗದ ರಣಕ್ಕೆ ಉರಿಯಾಗಿ ಇರಲು ಬೇಕು ಇದಕ್ಕೆಲ್ಲ ವಿಷಯ ಅಂತ ಹೆಸರು ಅಲ್ವ ವಿಷಯ ಪದಾರ್ಥಗಳು ಅಂತ ಹೇಳ್ತೇವಲ್ಲ ವಾದಿರಾಜ ಶ್ರೀಪಾದರಂದ್ರು ಈ ವಿಷಯ ಪದಾರ್ಥಗಳನ್ನು ಉಂಡಿಯ ದೂರದರ್ಶನ ನೋಡಿದ್ಯಾ ಮನಸ್ಸಿಗೆ ಪಸಂದ್ ಆಯ್ತ ಮನಸ್ಸಿಗೆ ಖುಷಿ ಆಯ್ತಾ ಆ ಖುಷಿಯನ್ನು ಮೂರು ಭಾಗ ಮಾಡ ಅಂತಂದ ಸರಿ ಮೂರು ಭಾಗ ಮಾಡಿದೆ ನಿನಗೆ ನಿಜವಾಗಿ ಸಿಕ್ಕಿದ್ದು ಎಷ್ಟು ಗೊತ್ತಾ ಒಂದು ಭಾಗ ಮಾತ್ರ ಮತ್ತೆ ಮೊದಲಿನ ಎರಡು ಭಾಗ ಉಂಟಲ್ಲ ಅದು ಏನು ಗೊತ್ತಾ ವಿಷ ಬರೆಯುವುದು ಹೇಗೆ ವಿಷ ಯಾ ಅಂತ ಬರೀತೀರಾ ಶಂಕರ ಶಕಾರ ಅಲ್ಲ ವಿಷ್ಣು ಶಕಾರ ಗೊತ್ತಾಯ್ತ ಮುರುಂಟುಷ ಅಲ್ಲ ಪಟ್ಟೇಶ ಇದು ನಮ್ಮ ಹಳ್ಳಿಯಲ್ಲಿ ಕಲಿಸುವ ಕ್ರಮ ಯಾಕೆಂದರೆ ಶಂಕರ ಶಕಾರ ವಿಷ್ಣು ಶಕಾರ ಅಂದರೆ ಹಬ್ಬ ಅಂದರೆ ನಮಗೆ ನನ್ನಲ್ಲಿ ಒಂದೇ ಶಕಾರ ಇರೋದೊಂದು ಅದಕ್ಕಂದ್ರೆ ಮುರುಂಟು ಶಕಾರ ಪಟ್ಟೆ ಅಂತ ಒಂದು ಗೆರೆ ಇದ್ದರೆ ಪಟ್ಟೆ ಚಳಿ ಬಂದಾಗ ಮುರುಂಟು ಕಟ್ಟಿ ಕೂತ್ರೆ ಅದು ಶ ಅದು ಅದೊಂದು ಶಕಾರ ಇದು ಯಾವ ಶಕಾರ ವಿಷ್ಣು ಶಕಾರ ವಿ ಶ ಮೂರು ಪಾಲು ಮಾಡಿದ್ರ ಮೂರಕ್ಷರ ಮೂರು ಪಾಲು ಮಾಡಿದ್ರ ಕೊನೆ ಏನು ಒಂಚೂರು ಸುಖದಂತೆ ಸಿಕ್ಕಿತ ಏನು ಮೊದಲನೇಂತ ಎರಡು ಏನದು ಮೊದಲನೇದು ಎರಡು ಒಟ್ಟು ಮಾಡಿ ಒಟ್ಟು ಮಾಡಿದಾಗ ಏನದು ವಿಷ ಇದು ವಾದಿರಾಜ ಶ್ರೀಪಾದರು ಕೊಟ್ಟ ಕ್ರಮ ಹಾಗಾದರೆ ನಮಗೆಲ್ಲ ಗೊತ್ತಲ್ವೋ ಇದರಲ್ಲಿ ಏನೇನೂ ಇಲ್ಲ ಅಂತ ಗೊತ್ತಲ್ವೋ ಆದರೂ ಬೇಕು ಅಂತ ತೋರುತ್ತಲ್ವೋ ಇದಕ್ಕೆ ಮೋಹ ಅಂತ ಮೋಹ ವೈಚಿತ್ಯ ವೈಚಿತ್ಯಂ ಚಿತ್ತವಿಭ್ರಮಃ ಚಿತ್ತಕ್ಕೆ ಬೇಕು ಅಂತ ತೋರು ಮನಸ್ಸಿಗೆ ಬೇಕು ಅಂತ ತೋರುವುದಲ್ಲ ಚಿತ್ತಕ್ಕೆ ಬೇಕು ಅಂತ ತೋರುವುದಕ್ಕೆ ಮೋಹ ಅಂತ ಮನಸ್ಸು ಬೇರೆ ಚಿತ್ತ ಬೇರೆ ಮನಸ್ಸಂದ್ರೆ ಅಲ್ಲೇ ದೋಷ ಏನುಂಟು ಗುಣ ಏನುಂಟು ಏನೋ ನೋಡಿಲ್ಲ ಒಡ್ತಿಗೆ ಬೇಕು ಅಂತ ಚಿತ್ತ ಅಂದ್ರೆ ಏನು ವಿಮರ್ಶೆ ಮಾಡುವುದಕ್ಕೆ ಚಿತ್ತ ಅಂತ ಹೇಳಿದರು ಮನಸ್ಸಿಂದ ವಿಮರ್ಶೆ ಮಾಡ್ತೇವಲ್ಲ ಅದಕ್ಕೆ ಚಿತ್ತ ಅಂತರು ವಿಮರ್ಶೆ ಮಾಡಿದ್ರು ಕೂಡ ಬೇಕು ಅಂತ ತೋರುತ್ತಲ್ಲ ಅದಕ್ಕೆ ಮೋಹ ಅಂತ ಹೇಳಿ ವಿಮರ್ಶೆ ಮಾಡದಿರತಕ್ಕಂತಹ ಸನ್ ಹಂತಕ್ಕೆ ಮನಸ್ಸು ಅಂತ ಹೆಸರು ವಿಮರ್ಶೆ ಮಾಡಿದ ಮೇಲೆ ಅದೇ ಮನಸ್ಸಿಗೆ ಚಿತ್ತ ಅಂತ ಹೆಸರು ವಿಮರ್ಶೆ ಮಾಡಿದ ಮೇಲೂ ಕೂಡ ಬೇಕು ಅಂತ ತೋರುದಕ್ಕೆ ಮೋಹ ಅಂತ ಹೆಸರು ಮನಸ್ಸು ಚಿತ್ತ ಮೋಹ ಅರ್ಜುನ ನಿರ್ಮಾನ ಮೋಹ ಮೋಹವನ್ನು ಬಿಟ್ಟು ಬಿಡು ಮಾನವನ್ನು ಬಿಟ್ಟು ಬಿಡು ಆಮೇಲೆ ಜಿತ ಸಂಘ ದೋಷ ಒಂದು ಆಯ್ತ ಅಂತ ಕೃಷ್ಣ ಕೇಳಿದರು ಅರ್ಜುನ ಅಂದ ಕೇಳಿ ಆಯಿತು ಅಂತ ಸರಿ ಅದನ್ನೇ ಕೇಳಿದ್ದು ನಾನು ಕೂಡ ಮತ್ತೆ ಅದನ್ನು ಆಚರಣೆ ಮಾಡಿ ಆಯ್ತಾ ಅಂತ ಕೇಳಿದ್ದಲ್ಲ ಕೇಳಿ ಆಯ್ತಾ ಅಂತ ಕೇಳಿದ್ದೆ ಕೇಳಿ ಆಯಿತು ತುಂಬ ಸಂತೋಷ ಕೇಳಿ ಬಿಟ್ಟೆ ಅಂತ ಹೇಳಿದ್ದಲ್ಲ ಅದೇ ಸಂತೋಷ ಕೇಳಿ ಮುಗಿಸಿದೆ ಅಂತಂದ ಕೇಳಿ ಆಯ್ತು ಕೇಳಿ ಹಾಗಾದರೆ ನಿರ್ಮ ನಿರ್ಮಾಣ ದೋಷಾ ಎರಡನೇದ್ದು ಅರ್ಜುನ ಜಿತ ಸಂಘ ದೋಷ ಸಂಘ ಅಂದ್ರೆ ಸಂಪರ್ಕ ಅದು ಬೇಕು ಅಂತ ತೋರಿತಲ್ಲ ಮನಸ್ಸಿಗೆ ಅದು ಬೇಕು ಅಂತ ತೋರಿತಲ್ಲ ಅದಕ್ಕೆ ಮೋಹ ಅಂತ ಕರೆದ್ರಲ್ಲ ಸರಿ ಆಮೇಲೆ ಏನು ಮಾಡಿದೆವು ಅದು ಎಲ್ಲಿ ಉಂಟು ಅಂತ ಹುಡುಕಿಕೊಂಡು ಹೋಗಿ ಅದನ್ನು ನೋಡಿದೆವು ಕಣ್ಣಿಂದ ಸಂಪರ್ಕ ಬಂದ ಆ ಮತ್ತೆ ಮುಟ್ಟಬೇಕು ಅಂತ ತೋರಿತ ಮುಟ್ಟಿದೆವಾ ಅಂತೂ ಏನೋ ಪಂಚ ಜ್ಞಾನೇಂದ್ರಿಯಗಳು ಉಂಟು ಪಂಚ ವಿಷಯಗಳು ಉಂಟು ಆ ಒಂದೊಂದಕ್ಕೆ ಸಂಬಂಧಪಟ್ಟು ಒಂದೊಂದರ ಸಂಘ ಆಯಿತು ಸಂಘ ಅಂದ್ರೆ ಸಂಪರ್ಕ ಆಯಿತು ಅರ್ಜುನ ಸಂಪರ್ಕ ಆಗುವುದಕ್ಕೆ ನಾನೇನು ಹೇಳೋ ಅಲ್ಲ ಬೇಡ ಅಂತ ಹೇಳೋ ಅಲ್ಲ ನಾನು ಕಣ್ಣು ಕೊಟ್ಟದ್ದೇ ನೋಡ್ಲಿಕ್ಕೆ ಅಂತ ಹೇಳಿ ಎದುರ್ನಲ್ಲಿ ಚೆಂದದ್ದು ಉಂಟು ಕಣ್ಣು ಕೊಟ್ಟಿದ್ದೇನೆ ನಾನು ನಿಮಗೆ ಅದು ನೋಡ್ತೀಯ ನೋಡುವುದೇನು ತಪ್ಪಲ್ಲ ನೋಡಿದ ಮೇಲೆ ಅದನ್ನು ಮನಸ್ಸಿನ ಮೇಲೆ ತಂದು ಮನಸ್ಸನ್ನು ವಿಕಾರಗೊಳಿಸುವುದು ತಪ್ಪು ಜಿತ ಸಂಘ ದೋಷ ಸಂಘದ ದೋಷ ಸಂಘವನ್ನು ದೋಷ ಅಂತ ಕರೀದಿಲ್ಲ ಕೃಷ್ಣ ಮತ್ತೆ ಸಂಘದಿಂದ ಏನು ದೋಷ ಬರುತ್ತೆ ಮನಸ್ಸಿಗೆ ವಿಕಾರ ಆಗುತ್ತಲ್ಲ ಕಚೇರಿ ಮುಗಿಸ್ಕೊಂಡು ಮನೆಗೆ ಬಂದೆವು ಮನೆಗೆ ಬಂದಾಗ ಮನೆಯಲ್ಲಿ ಯಾರೂ ಇಲ್ಲ ಬೇಗ ಹಾಕೊಂಡು ಪಕ್ಕದ ಮನೆಗೆ ಹೋಗಿದ್ದಾರೆ ಯಾಕೆ ಆಚೆಯ ಪಕ್ಕದವರ ಮನೆಯವರ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತೇನೂ ಅಲ್ಲ ಮನೆಗೆ ಬಂದು ನೋಡ್ತೇನೆ ಯಾರೂ ಇಲ್ಲ ಅವಾಗ ಒಮ್ಮೆ ಯಾರಾದರೂ ಕುದಿಯುವುದಲ್ಲೋ ಕುದೀತೇವಲ್ಲ ದುಡ್ದು ತಂದು ದುಡ್ಡು ಹಾಕಬೇಕು ನಾನು ಇವರು ಆರಾಮವಾಗಿ ಪಕ್ಕದ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಮೂರನೇ ಮನೆಯವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಾವು ಕುದಿಯಲು ಸಹಜ ಅಲ್ವ ಅದಕ್ಕೆ ಅಂದ ಕೃಷ್ಣ ನೀನು ಮತ್ತೆ ಕಚೇರಿಗೆ ಹೋದ್ಮೇಲೆ ಅವರು ಏನ್ ಮಾಡಬೇಕು ಮತ್ತೇನ್ಮಾಡ್ತಾರೆ ಏನು ಲೋಕಾಭಿರಾಮ ಅಂತ ಮಾತಾಡಲಿಕ್ಕೆ ಪಕ್ಕದ ಮನೆಗೆ ಹೋಗ್ತಾರೆ ಮತ್ತೇನಾಗಬಾರ್ದು ನೀನು ಬರುವಾಗ ಅವರು ಇಲ್ಲ ಅಂತ ಹೇಳಿಕೊಂಡು ನೀನು ಮನೆಯಲ್ಲಿ ಮಾತ್ರ ಅದನ್ನು ಮನಸ್ಸಿಗೆ ತಗೊಂಡು ಮನಸ್ಸಿನಲ್ಲಿ ವಿಕಾರ ಉಳ್ಳವನ ಆಗಬೇಡ ಹೆಣ್ಮಕ್ಕಳಿಗೆ ಖುಷಿಯೇ ಖುಷಿ ನಾನು ಹೀಗೆ ಉಪನ್ಯಾಸ ಮಾಡ ಎಷ್ಟು ಕರೆಯಿಂದ ಕರೆ ಬಂತು ಗೊತ್ತಾ ಸ್ವಾಮಿ ನಮ್ಮೂರಿಗೆ ಉಪನ್ಯಾಸಕ್ಕೆ ಬನ್ನಿ ಉಪನ್ಯಾಸಕ್ಕೆ ಬನ್ನಿ ಯಾಕೆ ನಾನು ಪಕ್ಕದ ಮನೆಯಲ್ಲಿ ಮಾತಾಡ್ಲಿಕ್ಕೆ ಹೋದಾಗ ಯಜಮಾನವರು ಮನೆಯಲ್ಲಿ ರಂ ಆಟ ಮಾಡ್ತಾರೆ ಇನ್ ಉಪನ್ಯಾಸಕ್ಕೆ ನಮಗೆ ಖುಷಿಯೇ ಖುಷಿ ಈಗ ಪಕ್ಕದ ಮನೆಯಲ್ಲಿ ಆಚೆ ಪಕ್ಕದ ಮನೆಗೆ ಹೋಗ್ಲಿಕ್ಕೂ ಅಧಿಕಾರ ಸಿಕ್ಕಿದಂತೆ ಆಯ್ತು ಅವ ಸಿಟ್ಟಿಗೆಳ್ತಾನೆ ಯಾಕೆ ಎನ್ನುವುದನ್ನು ಮನೆಯಲ್ಲಿದ್ದಂಥ ಹೆಣ್ಮಕ್ಕಳು ಮನೆ ಕಾಣಬೇಕು ಯಜಮಾನನಿಗೆ ಸಿಟ್ಟು ಬಂದಿದೆ ಅಂತಂದರೆ ತಪ್ಪು ಮಾಡಿದ್ದಾನೆ ಅಂತ ಅರ್ಥ ಅಲ್ಲೋ ಹೆಣ್ಮಕ್ಳು ತಪ್ಪು ಮಾಡಿ ಸತ್ಯಭಾಮಿ ಅಂದಳಂತೆ ಒಬ್ಬ ಗಂಡನನ್ನೇ ಕಟ್ಟಿಕೊಂಡದ್ದು ನಾನು ಅವನನ್ನೇ ನನಗೆ ಹದ್ದು ಬಸ್ತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗಿಲ್ಲ ಅಮ್ಮ ದ್ರೌಪದಿ ನೀನು ಐವರು ಗಂಡನಿರನ್ನು ಕಟ್ಟಿಕೊಂಡು ಹೇಗೆ ಹದ್ದು ಬಸ್ತನ್ನು ಇಟ್ಟುಕೊಂಡಿದ್ದಿ ಅಂತ ಕೇಳಿದೆ ಏನಾದರು ಮಾಟಮಂತ್ರ ಇದ್ದರೆ ಒಂಚೂರು ಕೊಡು ಅಂತ ಏನಾದರೂ ಮಾಟದ್ದು ಮಂತ್ರದ್ದೇನಾದರೂ ಒಂಚೂರು ಕೊಡು ನಾನು ಕೂಡ ಕೃಷ್ಣನ ಮೇಲೆ ಪ್ರಯೋಗ ಮಾಡುತ್ತೇನೆ ಎಂದು ಅವಳಂತೆ ನನಗೆ ನಿನ್ನ ಗಂಡನೇ ಕೊಟ್ಟ ಒಂದು ಮಾಟಮಂತ್ರ ಉಂಟು ಬೇಕಾ ಅಂತ ಕೇಳಿದ್ದೆ ಹೌದಾ ಏನದು ಮತ್ತೇನಿಲ್ಲ ನನ್ನ ಗಂಡದ್ದರು ಬೇಟೆಯಾಟ ಮುಗಿಸಿ ಮನೆಗೆ ಬರುವಾಗ ನಾನು ಮನೆಯಲ್ಲೇ ಇದ್ದುಕೊಂಡು ನನ್ನ ಸೇವಕಿಯರಿಂದ ಬಾಗಿಲು ತೆಗೆಸದೆ ನಾನೇ ಹೋಗಿ ಬಾಗಿಲು ತೆಗೆದು ಬನ್ನಿ ಒಳಗೆ ಅಂತ ನಾನು ಸ್ವಾಗತ ಮಾಡಿದ್ದೆ ಮಾಟ ಬನ್ನಿ ಅಂತ ಹೇಳುವುದೇ ಮಂತ್ರ ಇದು ಎಲ್ಲಿಂದ ನಿನ್ನ ಗಂಡನೇ ಕೊಟ್ಟದ್ದು ಅಂತ ಬಾಮೆಗೆ ರುಳಂದಳಂತೆ ಯಾರು ಭಾರತಿ ಅಂದಳಂತೆ ದ್ರೌಪದಿ ಅಂದಳಂತೆ ಹಾಗಾದರೆ ತಪ್ಪಲ್ಲೋ ನಮ್ಮದು ಮನೆಗೆ ಬಂದಿದ್ದ ಬಂದಾಗ ನಾವು ಮನೆಯಲ್ಲಿರದೆ ಹೋದ್ದು ಆಚೇತಿ ಹೋಗು ನಮ್ಮದು ತಪ್ಪಲ್ಲವೋ ಅದಕ್ಕಲ್ಲೂ ರೇಗಿದ್ದು ನೀನು ಹೋಗುವುದು ತಪ್ಪು ಅವ ರೇಗುವುದು ತಪ್ಪು ಅವ ರೇಗು ತಪ್ಪು ಅಂತಂದಾಗ ನಾನು ಹೋಗಬಹುದು ಕೇಳ ನಾನು ಮೊದಲೇ ಅಂದಿದ್ದು ನೀವು ಹೋಗುವುದು ತಪ್ಪು ಅಂತ ಅವ ರೇಗಬಾರ್ದು ಅಕಸ್ಮಾತ್ ಏನಾದರೆ ಅವ್ರ ಸಂದರ್ಭದಲ್ಲಿ ಹೋಗುವ ಪ್ರಸಂಗ ಬಂದರೆ ಹೋಗಿದ್ದರೆ ರೇಗದೆ ನಾವು ಮಾನಸಿಕ ಸ್ಥಿತಿಯನ್ನು ಅರ್ಜುನ ತಂದು ಆಮೇಲೆ ನನಗೆ ಶರಣ ಆಮೇಲೆ ನಿನಗೆ ನಿನ್ನ ಮನೆಯಲ್ಲಿ ಬಂದು ನಾನು ಕೂಡುತ್ತೇನೆ ಜಿತ ಸಂಗ ದೋಷ ಮುಟ್ಟುವುದು ದೊಡ್ಡದಲ್ಲ ನೋಡುವುದು ದೊಡ್ಡದಲ್ಲ ಮದ್ಯಪಾನ ಏನು ಬೇಕಾದರೂ ಮಾಡಿ ಮಾಡ್ಬೋದಾ ಅಂತ ನೀವು ಕೇಳ್ಬೋದು ಒಟ್ಟಿ ಸಖತ್ತಾಗಿ ಮಾಡಿ ಮಾತ್ರ ನಿಮ್ಮ ದೇಹದ ಹಿಡಿತ ನಿಮ್ಮಲ್ಲೇ ಇರಲಿ ಅಷ್ಟೆ ಅದೇಲ್ಲಿ ಆಗುತ್ತೆ ಸ್ವಾಮಿ ಹಾಗಾದ್ರೆ ಬೇಡ ಆದ್ರಿಂದ ಅದಕ್ಕೆ ಹೆಸರು ಮದ್ಯ ಅಂತಲ್ವ ಆಚೆ ಮನೇನೂ ಅಲ್ಲ ಈಚೆ ಅಂಗಡಿನೂ ಅಲ್ಲ ಮದ್ಯದಲ್ಲಿ ಆದ್ರಿಂದ ಅದಕ್ಕೆ ಹೆಸರು ಮದ್ಯ ಅಂತಲ್ವ ಆಚೆ ತೋಡೂ ಅಲ್ಲ ಈತೆ ಗುಣಿಯೂ ಅಲ್ಲ ರಸ್ತೆಯ ಮಧ್ಯದಲ್ಲಿ ಏನು ಬೇಕಾದ್ರೂ ಮಾಡು ಮಾತ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರತ್ತದೆ ಜಿತ ದೋಷ ಸಂಘವನ್ನು ಗೆಲ್ಲು ಅಂತ ಹೇಳಿಲ್ಲ ಕೃಷ್ಣ ಸಂಘದಿಂದ ಉಂಟಾಗುವ ದೋಷವನ್ನು ಗೆಲ್ಲು ಚಿತ ಸಂಘ ದೋಷ ಲಂಕೆಯಲ್ಲಿ ಹನುಮ ಸುತ್ತಲೇ ಇಲ್ವಾ ಎಲ್ಲರೂ ಮಲಗಿರುವಾಗ ಸೀತೆಯನ್ನು ಹುಡುಕೊಂಡು ಹೋದದು ಪ್ರವೇಶ ಮಾಡಿದ್ದೆ ರಾತ್ರಿಯಲ್ಲಿ ಇಡೀ ಲಂಕೆಯನ್ನು ರಾತ್ರಿಯಲ್ಲಿ ಅಡ್ಡಾಡ್ತೀನಿ ಎಲ್ಲ ಯದ್ವಾತದ್ದು ಮಲಗಿದ್ರು ಹೆಣ್ಮಕ್ಕಳು ಯಾರಾದರೂ ಬೈ ಇದ್ರ ಹನುಮನನ್ನು ಏನು ಒಬ್ಬನೇ ಹೆಣ್ಮಕ್ಕಳೆಲ್ಲ ಮಲಗಿರುವಾಗ ಒಬ್ಬನೇ ಅಡ್ಡಾಡ್ತೀನಿ ಬ್ರಹ್ಮಚಾರಿ ಒಬ್ಬನೇ ಅಡ್ಡಾಡ್ತಿದ್ದು ಯಾರಾದರೂ ಬೈ ಇದ್ರ ಯಾರು ಬೈಲಿಲ್ಲ ಮತ್ತೆ ಹೊಗಳಿಲ್ಲ ಇರಬೇಕು ಹನುಮನಂತೆ ಇರಬೇಕು ಅಂತ ಯಾಕೆ ಹನುಮನ ಬಾಯಿಂದ ಬಂದ ಮಾತು ಮನೋಹಿ ಹೇತು ಸರ್ವೇಶ್ ಇಂದ್ರಿಯಾಣ ಪ್ರವರ್ತನೆ ಶುಭಾಶುಭಾಸು ಅವಸ್ಥಾಸು ತತ್ಯಮೆ ಸುವ್ಯವಸ್ಥಿತ ಕಣ್ಣಿನಿಂದ ನೋಡೋದು ದೊಡ್ಡದಲ್ಲ ನೋಡಿದ ಮೇಲೆ ಮನಸ್ಸಿಗೆ ತೆಗೆದುಕೊಳ್ಳದಿರುವುದು ದೊಡ್ಡದು ಈ ದಿವಸ ನಾನು ನೋಡಿದ್ದೇನೆ ಹೆಣ್ಮಕ್ಕಳನ್ನು ಆದರೆ ಮನಸ್ಸಿಗೆ ತೆಗೆದುಕೊಳ್ಳಿಲ್ಲ ಆದ್ರಿಂದ ಮನೋಹಿ ಹೇತು ಸರ್ವೇಶಾಮ್ ಇಂದ್ರಿಯಾಣ ಪ್ರವರ್ತನೆ ಮನಸ್ಸು ಕಾರಣ ಅವಾಗ ಯಾರು ಕೇಳಿದ್ರು ಸ್ವಾಮಿ ಆ ಮನಸ್ಸಾದರೂ ಹೇಗೆ ಹೇಗೆ ಆಗುತ್ತೆ ಅಂತ ಅದಕ್ಕೆ ಮಹರುದ್ರ ದೇವರು ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಕಣ್ಣಿನಿಂದ ನೋಡಿದೆ ಮನಸ್ಸು ವ್ಯಗ್ರ ಆಯಿತಾ ವ್ಯಗ್ರ ಆಗಲಿಕ್ಕೆ ಕಾರಣ ಮಹರುದ್ರ ದೇವರ ಪ್ರೇರಣೆ ಹಾಗಾದ್ರೆ ಕಣ್ಣಿನಿಂದ ನೋಡಿದ್ರು ಮನಸ್ಸು ವ್ಯಘ್ರ ಆಗಬಾರದು ಇದ್ರೆ ಯಾರಿಗೆ ದುಂಬಾಲು ಬೀಳಬೇಕು ಮನೋನಿಯಾಮಕ ಮಹರುದ್ರ ದೇವರಿಗೆ ದುಂಬಾಲು ಬೀಳಬೇಕು ಅದರಿಂದ ಜಿತ ಸಂಘ ದೋಷ ಸಂಘವನ್ನು ಗೆಲ್ಲು ಅಂತ ಹೇಳಿಲ್ಲ ಸಂಘದಿಂದ ಸಂಪರ್ಕದಿಂದ ಉಂಟಾಗು ಮನೋವಿಕಾರವೆಂದು ದೋಷವನ್ನು ಗೆಲ್ಲು ಆಮೇಲೆ ಶರಣಂ ಪ್ರಪದ್ಧ ಆಮೇಲೆ ನನಗೆ ಮನೆಯಾಗಿ ಬಾ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಎಂಬುದಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಪುನಃ ಸೇರೋದ